ಸೃಷ್ಟಿಸ್ಥಿತ್ಯಪ್ಯ ನೀತಿಶಿತಮೋ ಬಂಧಮೋಕ್ಷ ಯಸ್ಮಸ್ರೀಬ್ರಹ್ಮ ರುದ್ರ ಪ್ರಭತಿ ಸುರನರದ್ವೀಷತ್ವಾತ್ಮಕ ವಿಷ್ಣೋರ್ಸ್ತಸ್ತ ಸಕಲಗುಣನಿ ಸರ್ವೋಷವ್ಯಪೇತ ಪೂರ್ಣನಂದ್ಯೋ ಯೋ ಗುರುರಿ ಪರಮಶ್ಚಿಂತ ಏತನ್ಮಯಿತರತಾಷ್ವಿಸ್ವರ ತೇ ಬ್ರಹ್ಮಹೃದ ಆದವಯ ಮುಹ್ಯಂತ ಸೂರಯ ತೇಜೋ ವಾರಮೃ ಯಥಾ ಯತ್ಸರ್ಗೋ ಮೃಷಾಧಾಂ ಸ್ವೇನ ಸದಾ ನಿರಸ್ತುಹ ಸತ್ಯ ಬ್ರಾಹ್ಮಣ ಉಚ ಧರ್ಮವಿಜ್ಞಾನವೈರಗ್ಯಪರೈಶ್ವರ್ಯ ಶಾಲಿನ ಆನಂದತೀರ್ಥಭಗತ್ಪದನ್ ವಂದೇ ನಿರಂತರ ಭತಿ ಯದನುಭವಾಡ ಮೂಕೋಿ ವಗ್್ಮೀ ಜಡಮತಿರಿಜುರ್ಜಾತೆ ಪ್ರಾಜ್ಞಮೂಲ ಸಕಲವಚನಚೇತೋ ದೇವತ ಭಾರತೀ ಸಾ ಮಮಮತಸೆ ನಿಧತ್ತಿ ಮಾನಸೇ ಚ ನಮಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದು ನೋಮುಧಾಕೃಜಯ ಮುನೀನ್ ಶ್ರೀಪಾದಟ್ಸನ್ಮಣೀನ್ ವ್ಯಾಸಾರಿಯನ್ ವಿವಿಧಾಗಮಿಹರ ಶ್ರೀವಾಜಾನಿ ವಂದೇ ಹಂಸವರನ್ ರಭುತ್ತಮಗುರು ವೈದಧ್ಯವ್ರತರೀಂದ್ರಮುನ ಸದ್ಬೋಧ ಸಧ್ಯಾನಿಜ್ಞಕರಾ ಜ್ಯೋತ್ಥಾನ್ ಪಂಚಾಶ್ವರ್ಷಪೂರ್ ಸತ್ಯ ಪ್ರಮೋದತೀರ್ಥಾರಿಯನ್ನೋವಿನ್ಯಾಯ ಸುಧಾರಿತ ಬ್ರಾಹ್ಮಣ ಉಚ ಸುಖಮೈಂದ್ರಿಕಂ ರಾಜರ್ಗೇ ನರಕ ಎೇಹಿನ್ನ ಯದ್ಯಥ ದುಃಖಂ ತಸ್ಮೇಚ್ಛೇತದ್ಬುಧ ಅವಧೂತರು ಹೀಗೊಮ್ಮೆ ನಡೆಯುವಾಗ ಅರಣ್ಯದಲ್ಲಿ ಒಂದು ಅಜಗರ ಸರ್ಪವನ್ನು ನೋಡಿದರಂತೆ ಆ ಅಜಗರ ಸರ್ಪ ಹೆಬ್ಬಾವು ಅದನ್ನು ನೋಡಿ ಈ ತರಹ ಒಂದು ಚಿಂತನವನ್ನು ಮನಸ್ಸಿನಲ್ಲಿ ಮಾಡಿದ್ದಾರೆ ಅಜಗರ ಆಹಾರಕ್ಕಾಗಿ ಪ್ರಯತ್ನ ಮಾಡೋದಿಲ್ಲ ತನ್ನಷ್ಟಕ್ಕೆ ತಾನೇ ಯಾವುದಾದರೂ ಆಹಾರ ತನ್ನ ಮುಖದ ಹತ್ತಿರ ಬಂದಾಗ ಸ್ವೀಕಾರ ಮಾಡ್ತದೆ ಕಪ್ಪೆ ಬಂತು ಇನ್ನೇನೋ ಬಂತು ದೊಡ್ಡ ದೊಡ್ಡ ಪ್ರಾಣಿಗಳನ್ನು ದೊಡ್ಡ ದೊಡ್ಡ ಅಜಗರಗಳು ನುಂಗಿ ಬಿಡ್ತವಂತೆ ಅಂತಹ ಚಿಗಿರಿಯೋ ಕಪ್ಪೆಯೋ ಯಾವುದೋ ಹತ್ತಿರ ಬಂತು ಅಂದರೆ ಯಾವ ತರಹದ ಪ್ರಾಣಿಗಳನ್ನು ತಿಂದು ತಾನು ಜೀರ್ಣ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೋ ಅಂಥದನ್ನು ನುಂಗಿ ತಾನು ಒಂದು ಗಿಡಕ್ಕೆ ಸುತ್ತಿಕೊಂಡು ಅದನ್ನು ಜೀರ್ಣ ಮಾಡಿಕೊಳ್ತದೆ ಇಲ್ಲ ಅಂದರೆ ಹಾಗೇ ಬಿದ್ದಿರ್ತದೆ ಹಾಗೆ ಮನುಷ್ಯ ಏನು ಭಗವಂತನ ಇಚ್ಛೆಯಿಂದ ತನಗೆ ಪ್ರಾಪ್ತವಾಗತ್ತೆ ಅಷ್ಟರಲ್ಲೇ ಸಂತೋಷ ಹೊರತು ಅದಕ್ಕಾಗಿ ಬಹಳ ಪ್ರಯತ್ನ ಮಾಡಬಾರದು ಅನ್ನೋದನ್ನು ಅಜಗರದಿಂದ ನಾನು ಕಲಿತೆ ಇವೆಲ್ಲ ಬಹಳ ದೊಡ್ಡ ಯೋಗಿಗಳ ಲಕ್ಷಣ ಇದು ಸಾಮಾನ್ಯರಿಗೆ ಇದು ಸಾಧ್ಯ ಇಲ್ಲ ನಿಷಿದ್ಧವಾದದ್ದನ್ನು ಬಿಟ್ಟು ವಿಹಿತವಾದದ್ದನ್ನಷ್ಟು ಸಂಪಾದನೆ ಮಾಡಿ ಭೋಗ ಮಾಡಿದರೂ ತಪ್ಪಿಲ್ಲ ಇನ್ನುಳಿದವರು ನಿಷಿದ್ಧವಾದದ್ದನ್ನಂತೂ ಸರ್ವಥಾ ಸ್ವೀಕಾರ ಮಾಡಬಾರದು ಅನ್ನುವುದನ್ನು ಮಾತ್ರ ಉಳಿದವರು ತಿಳಿದ್ರೆ ಸಾಕ್ ಯಾವತ್ತು ಸಿಗತ್ತೋ ಆವತ್ತು ಆಹಾರ ಇಲ್ಲದೇ ಇದ್ದರೆ ಇಲ್ಲೇ ಇಲ್ಲ ಅನ್ನುವ ರೀತಿಯಲ್ಲಿ ಇರೋದು ತಪ್ಪಲ್ಲ ಅದರದು ಬಹಳ ದೊಡ್ಡ ಯೋಗ್ಯತೆ ಇದ್ದವರಿಗೆ ಸಂಬಂಧಪಟ್ಟದ್ದು ಅದಕ್ಕೆ ಶ್ಲೋಕ ಹೀಗಿದೆ ಸುಖಮೈಂದ್ರಿಯ ಕಂ ರಾಜನ್ ಸ್ವರ್ಗೇ ನರಕ ಎಚ ಇಂದ್ರಿಯಗಳಿಂದ ವಿಷಯಭೋಗವನ್ನು ಮಾಡಿದಾಗ ಬರುವ ಸುಖ ಏನಿದೆ ಇದು ಸ್ವರ್ಗದಲ್ಲಿಯೂ ಸಿಗತ್ತೆ ನರಕದಲ್ಲಿಯೂ ಸಿಗ್ತದೆ ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕಾಗಿಲ್ಲ ದೇಹಿನಾಂ ಯಥಾ ದುಃಖಂ ತಸ್ಮನ್ನೇಚ್ಛೇತ ತದ್ಬುಧ ದುಃಖ ಯಾವ ರೀತಿಯಾಗಿ ನಾವು ಬೇಡ ಅಂದರೂ ಬರ್ತದೆ ನಮ್ಮ ಕರ್ಮ ಇದ್ದರೆ ಯಾರಾದರೂ ದುಃಖವನ್ನು ಬೇಕು ಅಂತ ಸ್ವಾಗತ ಮಾಡ್ತಾರೆ ಏನು ಮಾಡೋದೇ ಇಲ್ಲ ಕರ್ಮವಶದಿಂದ ದುಃಖ ನಾವು ಬಯಸದಿದ್ದರೂ ತನ್ನಷ್ಟಕ್ಕೆ ತಾನೇ ಹೇಗೆ ಬಂದೇ ಬಿಡತ್ತೆ ಸುಖವೂ ಹಾಗೆ ಯಾಕೆ ತಪ್ಪು ತಿಳಿದಿದ್ದೀರಿ ದುಃಖ ಮಾತ್ರ ನಾವು ಬಯಸದಿದ್ದರೂ ಬರುತ್ತೆ ಸುಖ ಮಾತ್ರ ನಾವು ಬಯಸಿ ಪ್ರಯತ್ನ ಮಾಡಿದಾಗ ಮಾತ್ರ ಬರ್ತದೆ ಅಂತ ಯಾಕೆ ತಿಳಿದಿದ್ದೀರಿ ತನ್ನಷ್ಟಕ್ಕೆ ತಾನೇ ಸುಖ ಬರ್ತದೆ ದಿವಸ ಏನು ಪ್ರಯತ್ನ ಮಾಡ್ತೀರಿ ಸುಗ್ರಾಸವಾದ ಭೋಜನವಾಗ್ತದೆ ಬೇಕಾದಷ್ಟು ತಂಪು ಗಾಳಿ ಇದೆ ದೇಹ ಆರೋಗ್ಯವಂತವಾಗಿದೆ ನಾವೇನು ಅದಕ್ಕಾಗಿ ಬಹಳ ಪ್ರಯತ್ನ ಮಾಡಬೇಕಾಗಿಲ್ಲ ಸಹಜವಾಗಿ ಹುಟ್ಟುವಾಗಲೇ ದೇವರು ನಮ್ಮನ್ನು ಆರೋಗ್ಯವಂತರನ್ನಾಗಿ ಹುಟ್ಟಿಸಿದ್ದಾನಲ್ಲ ಸುಖವೂ ಇದ್ದೇ ಇದೆ ಎತ್ತನ್ನುವುದಕ್ಕೆ ಅಸ್ಮಾತ್ ಯಸ್ಮಾತ್ ದೇಹಿನ ದುಃಖಂ ಯಥಾ ತಥಾ ಸುಖಮಪಿ ದುಃಖದಂತೆ ಸುಖವೂ ದೇಹಿಗಳಿಗೆ ಯಾವ ಕಾರಣ ಸಹಜವಾಗಿ ಬರುತ್ತೋ ತಸ್ಮಾತ್ ಆದ್ದರಿಂದ ತತ್ ಬುಧ ನೇಚ್ಛೇತ್ ಅಂತಹ ಐಂದ್ರೀಕ ಸುಖಗಳನ್ನು ವಿಷಯಭೋಗದಿಂದ ಬರುವ ಸುಖವನ್ನು ಅಪೇಕ್ಷೆ ಪಡಬಾರದು ಮೋಕ್ಷ ಸುಖವನ್ನು ಅಪೇಕ್ಷೆ ಪಟ್ಟರೆ ಅಡ್ಡಿ ಇಲ್ಲ ಯಾಕಂದರೆ ತನ್ನಷ್ಟಕ್ಕೆ ತಾನೇ ಬರೋದಿಲ್ಲ ಅದು ಬಹಳಷ್ಟು ಪ್ರಯತ್ನ ಮಾಡಿ ನಮ್ಮ ಎಲ್ಲ ಆವರಣಗಳನ್ನು ಕಳಚಿಕೊಂಡಾಗ ಸ್ವರೂಪ ಸುಖದ ಅಭಿವ್ಯಕ್ತಿ ಆಗುತ್ತೆ ಅದಕ್ಕೆ ಪ್ರಯತ್ನ ಮಾಡೋಣ ಆದರೆ ಏನು ಪ್ರಯತ್ನ ಮಾಡದೇ ಇದ್ದರೂ ತನ್ನಷ್ಟಕ್ಕೆ ತಾನೇ ಸಿಗುವ ಈ ವೈಷಯಿಕ ಸುಖಗಳಿಗಾಗಿ ಪ್ರಯತ್ನ ಮಾಡಬಾರದು ಅಂತ ಇಲ್ಲಿ ಒಂದು ವಿಷಯ ಎರಡು ವಿಷಯ ಮೊದಲನೇದಾಗಿ ನೇಕ್ಷೇತ ಅಂತ ಹೇಳಿದ್ದಾರೆ ಇಚ್ಛೆ ಮಾಡಬೇಡಿ ಇಚ್ಛೆ ಮಾಡು ಮಾಡಬೇಡ ಎರಡೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಚ್ಛೆ ವಸ್ತು ಸುಂದರವಾಗಿದ್ದರೆ ಅದು ನಮಗೆ ಇಷ್ಟ ಸಾಧನ ಅಂತ ಅನಿಸಿದರೆ ಇಚ್ಛೆ ಬಂದುಬಿಡ್ತದೆ ಇಚ್ಛೆ ಮಾಡು ಅಂತ ಹೇಳೋದು ಬೇಕಾಗಿಲ್ಲ ವಸ್ತು ಚೆನ್ನಾಗಿರಲಿಲ್ಲ ಅಂದರೆ ಇಚ್ಛೆ ಬರೋದೇ ಇಲ್ಲ ನೀವು ಬೇಡ ಅಂದರೆ ನಿಂದಿರಲಿಕ್ಕೆ ಆಗೋದಿಲ್ಲ ಅದನ್ನು ತಗೋಬೇಡ ಅಂತ ಹೇಳ್ಬೋದು ಏಯ್ ತಿನ್ನಬೇಡ ಇದನ್ನು ತಿನ್ನಬೇಡ ಬಿಡ್ತೀರಿ ಆದರೆ ತಿನ್ನಬೇಕು ಅಂತ ಇಚ್ಛೆ ಮಾಡಬೇಡ ಅನ್ನೋ ಹಾಗಿಲ್ಲ ಅದು ರುಚಿಯಾಗಿದ್ದರೆ ತಿನ್ನಬೇಕು ಅಂತ ಇಚ್ಛೆ ಬಂದುಬಿಡ್ತದೆ ನೀವು ಬೇಡ ಅಂದರೆ ಹೇಗೆ ನೇಚ್ಛೇತ ಅಂತ ಹೇಳೋದು ಹೇಗೆ ಅದಕ್ಕೆ ಇಚ್ಛಾ ಅನ್ನುವ ಶಬ್ದಕ್ಕೆ ಇಲ್ಲಿ ಪ್ರಯತ್ನ ಅಂತೆ ಅಭಿಪ್ರಾಯ ಅಂತ ಶ್ರೀನಿವಾಸ ತೀರ್ಥರು ಹೇಳ್ತಾರೆ ಇಚ್ಛಾ ಶಬ್ದಕ್ಕೆ ಇಚ್ಛಾಜನ್ಯವಾದ ಪ್ರಯತ್ನದಲ್ಲಿ ಲಕ್ಷಣ ನೇಚ್ಛೇತ ಅಂದರೆ ಪ್ರಯತ್ನ ಮಾಡಬೇಡ ಅಥವಾ ಇಚ್ಛಾಜನಕ ಇಷ್ಟಸಾಧನತಾ ಅಜ್ಞಾನಜನಕ ವಿಷಯೇಂದ್ರಿಯ ಸನ್ನಿಕರ್ಷಾದಕಂ ನ ಸಂಪಾದ್ಯಂ ಇಚ್ಛಾ ಅಂದರೆ ಇಚ್ಛಾಕ್ಕೆ ಜನಕವಾದದ್ದು ಇಷ್ಟಸಾಧನತಾ ಜ್ಞಾನ ಇಷ್ಟಸಾಧನತಾ ಜ್ಞಾನಕ್ಕೆ ಜನಕವಾದದ್ದು ವಿಷಯೇಂದ್ರಿಯ ಸನ್ನಿಕರ್ಷ ಅದನ್ನು ಮಾಡಿಕೊಳ್ಳಬೇಡ ಅನ್ನುವುದರೊಳಗೆ ತಾತ್ಪರ್ಯ ನೀನು ಇಂತಹ ನಿಷಿದ್ಧವಾದ ಪದಾರ್ಥಗಳನ್ನು ತಿನ್ನುವ ಇಚ್ಛೆಯನ್ನು ಮಾಡಬೇಡ ಅಂದರೆ ಆ ನಿಷಿದ್ಧ ಪದಾರ್ಥಗಳನ್ನು ತಿನ್ನುವ ಇಚ್ಛೆ ಯಾವಾಗ ಬರ್ತದೆ ಆ ನಿಷಿದ್ಧ ಪದಾರ್ಥಗಳು ನಮಗೆ ಇಷ್ಟ ಸಾಧನಾ ಅಂತನ್ನುವ ಅನುಸಂಧಾನ ಬಂದಾಗ ಆ ಅನುಸಂಧಾನ ಯಾವಾಗ ಬರ್ತದೆ ಅದರ ಸಂಪರ್ಕವಾದಾಗ ಅದರ ಸಂಪರ್ಕನೇ ಮಾಡಬೇಡ ಹೋಗಲೇ ಬೇಡ ಅಂತಹ ಯಾವ ಪದಾರ್ಥಗಳನ್ನು ಶಾಸ್ತ್ರದಲ್ಲಿ ನಿಷೇಧ ಮಾಡಿದ್ದಾರೆ ಅಂತಹ ಪದಾರ್ಥಗಳನ್ನು ತಿನ್ನುವ ಇಚ್ಛೆ ಮಾಡಬೇಡ ಅನ್ನುವುದರ ತಾತ್ಪರ್ಯ ಅದರ ಸಂಪರ್ಕ ಮಾಡಬೇಡ ಆ ಅಭಿಪ್ರಾಯದಲ್ಲಿ ಇಲ್ಲಿ ತಿಳಿಸಿದ್ದಾರೆ ಅಂತ ಶ್ರೀನಿವಾಸ ತೀರ್ಥರು ಹೇಳ್ತಾರೆ ಇದು ಒಂದು ವಿಷಯ ಎರಡನೇದಾಗಿ ಸ್ವರ್ಗದಲ್ಲಿ ಸುಖ ಇದೆ ಅನ್ನೋ ಮಾತು ಸರಿ ನರಕದಲ್ಲಿಯೂ ಸುಖ ಇದೆ ಅಂತಾರಲ್ಲ ನರಕ ಇರೋದೇ ದುಃಖ ಅನುಭವಿಸೋದಕ್ಕೆ ಸುಖ ಮೈಂದ್ರೀಕಂ ರಾಜನ್ ಸ್ವರ್ಗೇ ನರಕಏವಚ ನರಕದಲ್ಲಿಯೂ ಸ್ವರ್ಗದಲ್ಲಿಯೂ ಸುಖ ಇರುವಾಗ ಕರ್ಮಾನುಗುಣವಾಗಿ ಎಲ್ಲಿಯಾದರೂ ಸುಖ ಸಿಗತ್ತೆ ಅದಕ್ಕಾಗಿ ಪ್ರಯತ್ನ ಯಾಕೆ ಅಂತ ನರಕದಲ್ಲಿ ಸುಖ ಹೇಗಿರ್ತದೆ ಅಂತ ನರಕದಲ್ಲಿಯೂ ಸುಖ ಇದೆ ಅನ್ನೋದೇ ಸಿದ್ಧಾಂತ ನರಕ ನಿವೃತವು ಸತ್ಯಂ ಎಂಬುದಾಗಿಯೂ ಪ್ರಮಾಣದಲ್ಲಿ ಹೇಳಿದ್ದಾರೆ ನರಕದಲ್ಲಿಯೂ ಸುಖ ವಿಷಯಭೋಗದಿಂದಾಗುವ ಕಿಂಚಿತ್ ಸುಖ ಅಲ್ಪ ಇದೆ ಬಹಳಷ್ಟು ಸುಖ ಇರೋದಿಲ್ಲ ಸುಖ ಅತ್ಯಲ್ಪ ದುಃಖನೇ ಬಹಳ ನರಕದಲ್ಲಿ ಸ್ವರ್ಗದಲ್ಲಿ ವಿಪರೀತ ಸುಖ ಬಹಳ ಮುಂದೆ ನಾನು ಬೀಳುತ್ತೇನಲ್ಲ ಅನ್ನೋ ದುಃಖನೂ ಸ್ವರ್ಗದೊಳಗೆ ಸ್ವಲ್ಪ ಇರ್ತದೆ ಸ್ವಲ್ಪ ದುಃಖ ಸುಖ ಬಹಳ ಇಲ್ಲಿ ಸುಖ ಸ್ವಲ್ಪ ದುಃಖ ಬಹಳ ಆದರೆ ನರಕದಲ್ಲಿ ಬರೀ ದುಃಖ ಸ್ವರ್ಗದಲ್ಲಿ ಬರೀ ಸುಖ ಅಂತಲ್ಲ ಸ್ವಲ್ಪ ದುಃಖ ಇಲ್ಲಿಯೂ ಸೇರಿದೆ ಸ್ವಲ್ಪ ಸುಖ ಅಲ್ಲಿಯೂ ಸೇರಿದೆ ಸ್ವಲ್ಪವೂ ದುಃಖ ಸೇರದ ಸುಖ ಮೋಕ್ಷದಲ್ಲಿ ಸ್ವಲ್ಪವೂ ಸುಖ ಸೇರದ ದುಃಖ ತಮಸ್ಸಿನಲ್ಲಿದೆ ಅವುಗಳು ಪೂರ್ಣ ಸುಖ ಮತ್ತು ದುಃಖಗಳನ್ನು ಮಾತ್ರ ಪಡೆದವುಗಳು ನರಕ ಮಾತ್ರ ಇದು ಹಾಗೂ ಹೀಗೂ ಇಲ್ಲಿ ಸುಖ ದುಃಖ ಎರಡೂ ಸಮ ಸಮ ಇರುತ್ತದೆ ಈ ಲೋಕದಲ್ಲಿ ನರಕದಲ್ಲಿ ಸುಖ ಅಲ್ಪ ದುಃಖ ಬಹಳ ಸ್ವರ್ಗದಲ್ಲಿ ದುಃಖ ಅಲ್ಪ ಸುಖ ಬಹಳ ಹೀಗೆ ತಿಳಿದುಕೊಳ್ಳಿ ಅಂತ ವ್ಯಾಖ್ಯಾನಕಾರರು ತಾಮ್ರಪ್ರಣಯಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಇದರ ಬಗ್ಗೆ ಓಂ ನ ತೃತೀಯೇ ತಥೋಪಲಬ್ಧೇಹೇ ಸ್ಮರ್ಯತೆ ಪಿಚಲೋಕೆ ಎಂಬ ಭಾ ಸೂತ್ರದ ಭಾಷೆದಲ್ಲಿಯೂ ಕೂಡ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ಅಥ ವಿದ್ವಾನ್ ಅಕರ್ಮ ಅವಾಗಚ್ಚತಿ ಯಾರು ಜ್ಞಾನ ಇಲ್ಲದೆ ವಿ ನಿಷಿದ್ಧ ಕರ್ಮಗಳನ್ನು ಮಾಡುತ್ತಾನೆ ವಿಹಿತ ಕರ್ಮಗಳನ್ನು ಮಾಡೋದಿಲ್ಲ ಅವನು ನರಕಕ್ಕೆ ಹೋಗ್ತಾನೆ ಅಂತ ಹೇಳಿ ತ್ರಿಧಾವ ಅರ್ವಾಗತಯ ಅಂತ ಹೇಳ್ತಾರೆ ಮೂರು ತರಹದ ಅಧೋಗತಿಗಳು ಯಾವುದು ಒಂದು ತಿರಿಯಗ್ಯೋನಿ ಇನ್ನೊಂದು ನರಕ ಮೂರನೆಯದ್ದು ತಮಸ್ಸು ದ್ವೇವಾವಸುಖೃತ್ತೆ ನತಮಹ ಅಂತಾರೆ ತಿಗ್ಯೋನಿಯಲ್ಲಿಯೂ ಸುಖ ಇದೆ ನರಕದಲ್ಲಿಯೂ ಸುಖ ಇದೆ ತಮಸ್ಸಿನಲ್ಲಿ ಮಾತ್ರ ಸುಖ ಇಲ್ಲ ಅಂತ ಸೂತ್ರ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ ಆದ್ದರಿಂದ ಭಾಗವತದ ಈ ಮಾತಿಗೆ ಶ್ರೀಮದಾಚಾರ್ಯರ ಭಾಷ್ಯ ಅದು ಸೂತ್ರಕ್ಕೆ ಭಾಷ್ಯ ಆಗುವಂತೆ ಭಾಗವತಕ್ಕೂ ವ್ಯಾಖ್ಯಾನವಾಗುತ್ತೆ ನರಕದಲ್ಲಿಯೂ ಸುಖ ಇದೆ ಅಂತ ಇಲ್ಲಿಯೇ ಚತುರ್ಥ ಸ್ಕಂಧದಲ್ಲಿಯೂ ಧ್ರೋಮಹರಾಜರ ಹೇಳ್ತಾರೆ ಧ್ರೋಮಹಾರಾಜರ ಹೇಳ್ತಾ ಇರುವಾಗ ಯಾಕೆ ಸುಖವನ್ನು ನಾವು ಕೇಳಬಾರದು ದೇವರಿಗೆ ಅಂದರೆ ಎಂತಹ ಮೂರ್ಖರು ಲೌಕಿಕ ಸುಖವನ್ನು ಕೇಳುವವರು ಅಂತ ತಮ್ಮನ್ನೇ ತಾವು ಬೈಕೊಳ್ತಾರೆ ನಿಜವಾಗಿ ಅವರು ಮಾಡಿದ್ದು ತಪ್ಪಲ್ಲ ಅಂತ ಶ್ರೀಮದ್ ಆಚಾರ್ಯ ನಿರ್ಣಯ ಮಾಡಿದ್ದಾರೆ ಅಧಿಕಾರಿಕರವರು ಅಧಿಕಾರ ಕೇಳಿದ್ದು ಸರಿ ಆದರೆ ನೀವೆಲ್ಲ ಹೀಗೆ ಬಯಸಬಾರದು ಅಂತ ಏನದು ಅರ್ಚಂತಿ ಕಲ್ಪಕತರು ಕುಣಪೋ ಭೋಗ್ಯಂ ಕುಣಪೋಪಭೋಗ್ಯಂ ಇಚ್ಛಂತಿ ಯತ್ ಸ್ಪರ್ಶಜಂ ನಿರಯೇಪಿ ನೃಣಂ ಅಂತ ಇಚ್ಛಂತಿ ಯತ್ ಸ್ಪರ್ಶಜಂ ಕುಣಪೋಪಭೋಗ್ಯಂ ಈ ದೇಹದಿಂದ ಭೋಗ್ಯವಾಗಿರುವಂತಹ ಸುಖವನ್ನು ಬಯಸ್ತಾರಲ್ಲ ಯಾವುದು ನರಕದೊಳಗೂ ಸಿಗತ್ತೆ ಅಂಥ ಸುಖಕ್ಕಾಗಿ ದೇವರು ಮುಂದೆ ಹೋಗಿ ಬಾಯಿ ಬಿಡಬೇಕಾ ಮೋಕ್ಷಕ್ಕಾಗಿ ದೇವರನ್ನು ಬೇಡಿದರೆ ಸರಿ ಈ ಅಲ್ಪಸುಖಕ್ಕಾಗಿ ದೇವರನ್ನು ಯಾಕೆ ಬೇಡಬೇಕು ಅಂತ ಪ್ರಹ್ಲಾದರಾಜರು ಕೂಡ ಧ್ರುವರಾಜರು ಕೂಡ ದೇವರಿಗೆ ಪ್ರಾರ್ಥನೆ ಮಾಡಿದ್ದುಂಟು ಆದ್ದರಿಂದ ಈ ವೈಷಯಿಕ ಸುಖ ಅಷ್ಟು ಹೇಯವಾದದ್ದು ಸುಧೀಂದ್ರ ತೀರ್ಥರು ಇಲ್ಲಿ ನರಕ ಅನ್ನುವ ಶಬ್ದಕ್ಕೆ ತಿರ್ಯೋನಿ ಅಂತ ಅರ್ಥ ಮಾಡಿದ್ದಾರೆ ಉಳಿದವರು ನರಕ ಅಂತ ಅರ್ಥ ಮಾಡಿದ್ದಾರೆ ಆದರೆ ಎರಡೂ ಸರಿ ಯಾಕೆಂದರೆ ಶ್ರೀಮಧಾಚಾರ್ಯರು ಭಾಷ್ಯದಲ್ಲಿ ಎರಡೂ ಹೇಳಿದ್ದಾರೆ ನರಕದಲ್ಲಿಯೂ ಸುಖ ಇದೆ ತಿರೆಯಗ್ಯೋನಿಯಲ್ಲಿಯೂ ಸುಖ ಇದೆ ಅಂತ ಹೇಳಿದ್ದಾರೆ ಯಾವ ಅರ್ಥವನ್ನು ಮಾಡಿದರೂ ವಿರೋಧ ಏನಿಲ್ಲ ಹಂದಿಯ ಕಥೆಯನ್ನು ಕೇಳಿದ್ದೀರಿ ನಾನು ಮುಂದಿನ ಜನ್ಮದಲ್ಲಿ ಹಂದಿ ಹಾಕ್ತೇನೆ ನಾನು ಮನೆಗೆ ಬಂದ ತಕ್ಷಣ ತಲೆ ಮೇಲೆ ಕಲ್ಲು ಹಾಕಿ ನನ್ನ ಕೊಂದುಬಿಡು ಅಂತ ಹೇಳಿರ್ತಾನೆ ಅಪ್ಪ ಮಗನಿಗೆ ಸಾಯ್ತಾನೆ ಸತ್ ಮೇಲೆ ಹಂದಿ ಅಲ್ಲ ನೀ ಹಂದಿ ನನಗೆ ಹೆಂಗೆ ಗೊತ್ತಾಗೋದು ಅಂದರೆ ನನ್ನ ಹಣಿ ಮೇಲೆ ಒಂದು ನಾಮ ಇರ್ತದೆ ಅದನ್ನು ನೋಡಿ ಚಿಳ್ಕೋ ಅಂತ ಅದೇ ರೀತಿ ಪಾಪ ಹುಡುಕ್ತಿದ್ದ ದಿವಸ ಹಂದಿ ನೋಡೋದೇ ಒಂದೊಂದು ಕೆಲಸ ಮಂದಿನ ನೋಡೋದು ಬಿಟ್ಟು ಎಲ್ಲ ಸಂದಿಯೊಳಗೆ ಹಂದಿನ ನೋಡ್ಕೊತ ಹೋದ ಅಂತೂ ಒಂದು ದಿವಸ ಅಪ್ಪ ಬಂದ ಬಂದ ಮೇಲೆ ದೊಡ್ಡ ಕಲ್ಲು ತೊಗೊಂಡು ನೇನು ಹಾಕಬೇಕು ಅನ್ನೋದ್ರಾಗ ಬಯಲಿಗೆ ಶುರು ಮಾಡಿದ ಅವನು ಏನು ಹೆಂಡಂದರು ಎಷ್ಟು ಮಕ್ಕಳು ಏನು ಸುಖ ಇದೆ ಯಾಕೆ ನನ್ನ ಕೊಲ್ತೀಯ ನಿನ್ಕಿಂತ ಹೆಚ್ಚು ನಾನೇ ಸುಖವಾಗಿದ್ದೀನಿ ಹೋಗುವಂತ ಓಡೋಗ್ಬಿಟ್ಟ ಅವನಪ್ಪ ಆ ಹಂದಿಯ ಜನ್ಮದೊಳಗೆ ಅದೇ ಸುಖ ಅನ್ನಿಸ್ತಿತ್ತು ಅವನಿಗೆ ಇಂತಹ ಹೇಯವಾದ ಸುಖ ಇದಕ್ಕಾಗಿ ಬಯಸಬಾರ್ದು ಗ್ರಾಸಂ ಮಿಸೃಷ್ಟ ದಿಷ್ಟೇನ ಮಹಾಂತಂ ಸ್ತೋಕಮೇವ ಚ ಎದೃಚ್ಛಯೈವಾಪತಿ ಗ್ರಸೇತ್ ಅಜಗರಃ ಅಕ್ರಿಯ ದಿಷ್ಟ ಅಂದರೆ ಅದೃಷ್ಟ ಏನೋ ನಮ್ಮ ಪುಣ್ಯದಿಂದ ಎಲ್ಲಿಯೋ ಒಂದು ತುತ್ತು ಗ್ರಾಸ ಸಿಕ್ಕಿರ್ತದೆ ಅದು ಮಹಾಂತಂ ಸ್ತೋಕಮೇ ಬಬ ಒಂದು ದಿವಸ ಪಂಚಭಕ್ಷ ಪರಮಾನ ಸಿಗಬಹುದು ಅಥವಾ ಸಿಕ್ಕ ಅನ್ನವೇ ಸಮೃದ್ಧವಾಗಿ ಸಿಗಬಹುದು ಇನ್ನೊಂದು ದಿವಸ ಸ್ವಲ್ಪವೇ ಸಿಗ್ಬೋದು ಸಾಧಾರಣ ಅನ್ನವೂ ಸಿಗ್ಬೋದು ಆದರೆ ನಮ್ಮ ದಿಷ್ಟಕ್ಕೆ ಪುಣ್ಯಕ್ಕೆ ಅನುಗುಣವಾಗಿ ಭಗವಂತನ ಇಚ್ಛೆಯಿಂದ ನಮಗೇನು ಸಿಗತ್ತೋ ಅಷ್ಟರಲ್ಲಿ ಸಂತೋಷಪಡಬೇಕು ಎದುರುಚ್ಛಯೈವ ಆಪತಿತಂ ಎದುರ್ಚ್ಛ ಅಂದರೆ ಹರಿಚ್ಛಾ ಎದುರ್ಚ್ಛಾತು ತದಿಚ್ಛಾ ಸ್ಯಾತ್ ನಮ್ಮ ಪುಣ್ಯಕ್ಕೆ ಅನುಗುಣವಾಗಿ ದೇವರು ಏನನ್ನು ನಮಗೆ ನೀಡ್ತಾನೋ ಅಷ್ಟರಿಂದಲೇ ನಾವು ಸಂತೋಷಪಡಬೇಕು ಗ್ರಸೇದ್ ಅಜಗರ ಅಕ್ರಿಯ ಅಜಗರ ಏನು ಆಹಾರಕ್ಕಾಗಿ ಪ್ರಯತ್ನವನ್ನು ಮಾಡದೆ ಕ್ರಿಯೆಯನ್ನು ಮಾಡದೇ ಬಂದ ಗ್ರಾಸವನ್ನು ಗ್ರಸನ ಮಾಡುವಂತೆ ತಿನ್ನುವಂತೆ ನಾವು ಬಂದದ್ದನ್ನು ತಿಂದು ಸುಖವಾಗಿರಬೇಕು ವಿಹಿತವಾದದ್ದನ್ನು ನಿಷಿದ್ಧವಾದದ್ದನ್ನು ಅಲ್ಲ ಮತ್ತು ಏನು ಬರುತ್ತೋ ಅದನ್ನು ತಿನ್ನಬೇಕು ಅಂದರೆ ಆ ಅರ್ಥದಲ್ಲಿ ಅಲ್ಲ ಪ್ರಾಣದ ಅಪಾಯ ಇದ್ದಾಗ ಅಪರೋಕ್ಷ ಜ್ಞಾನಿಗಳಿಗೆ ಏನನ್ನೂ ತಿನ್ನುವುದಕ್ಕೆ ಅವಕಾಶ ಅಂತಹ ಸಂದರ್ಭದಲ್ಲಿ ಮಾತ್ರ ಇದೆ ಸರ್ವಾನ್ನಾನುಮಿತಿ ಎಲ್ಲ ಹೊತ್ತಿಗೂ ಇಲ್ಲ ಪ್ರಾಣಾಪಾಯ ಇರಬೇಕು ಆಗ ಮಾತ್ರ ಜ್ಞಾನಿಗಳಿಗೆ ಅದನ್ನು ಹೇಳಿದ್ದಾರೆ ಅದರ ಹಿಂದೆ ಬಂತು ಅಗ್ನಿಯಿಂದ ಏನು ಕೊಲಿಯಬೇಕು ಅಂತ ಹೇಳುವಾಗ ಸರ್ವಭಕ್ಷಃ ಆಗ ಅದನ್ನು ಹೇಳಿದ್ದಾರೆ ಈಗ ವಿಹಿತವಾದದ್ದನ್ನು ತೆಗೆದುಕೊಳ್ಳೋದು ನಿತ್ಯದಲ್ಲಿಯೂ ಶೈತ ಅಹಾನಿಭೂರಿಣಿ ನಿರಾಹಾರ ಅನುಪಕ್ರಮ ಯದಿನೋಪನ ಮೇಗ್ರಾಸಃ ಮಹಾ ಹಿರಿವ ವಿವರಣೆ ಮಾಡ್ತಾರೆ ಸಿಗದೆ ಇದ್ದರೆ ಏನು ಮಾಡಬೇಕು ಮಲ್ಕೊಳ್ಳ್ರೆ ಸುಮ್ಮನೆ ಮಲ್ಕೊಂಡ್ಬಿಡ್ರಿ ಶಹೀತ ಶಹಿತ ಅಹಾನಿ ಭೂರಿಣಿ ಎಷ್ಟೋ ದಿನಗಳವರೆಗೆ ಹಾಗೇ ಉಪವಾಸ ಮಲಗಿಬಿಡೋದು ಯಾವ ಆಹಾರನೂ ಇಲ್ಲದೆ ಆಹಾರಕ್ಕಾಗಿ ಉಪಕ್ರಮ ಪ್ರಯತ್ನವನ್ನು ಮಾಡದೆ ಸರ್ಪದಂತೆ ಮಲಗಿಬಿಡಬೇಕು ದಿಷ್ಟಭುಕ ಅದೃಷ್ಟನಿಯಾಮಕನಾದ ಪರಮಾತ್ಮನಿಂದ ಏನು ದತ್ತವಾಗಿರ್ತದೋ ಅದನ್ನಷ್ಟು ಸ್ವೀಕಾರ ಮಾಡಿ ಮಲಗಬೇಕು ಏನು ಇಂತಹ ಅವಧೂತರು ಮಹಾಜ್ಞಾನಿಗಳು ಹಾಗಾದರೆ ಅಲಾಮು ಮಲ್ಕೊಂಡ್ಬಿಡ್ತಿದ್ರ ಹೇಗೆ ಅಥವಾ ನಮಗೂ ಉಪದೇಶ ಬೇರೆ ಮಾಡಲಿಕ್ಕೆ ತರ ಶೈತ ಅಂತೂ ವಿಧಿ ನೀವು ಮಲ್ಕೊಂಬೇಡ್ರಿ ಅಂತ ಇಂತಹ ಅವಧೂ ಥರ ನಮಗೆ ಗುರುಗಳಾಗಿ ಸಿಕ್ಕಿದ್ದು ಎಷ್ಟೋ ಜನ್ಮಗಳ ಭಾಗ್ಯ ನಿರಂತರವಾಗಿ ಮಲಗಲಿಕ್ಕೆ ಅವಕಾಶ ಮಾಡಿಕೊಟ್ಟರು ಅಂತ ನೀವೆಲ್ಲರೂ ಪ್ರಾಯ ಒಂದು ಸಲ ಕೃತಜ್ಞತೆ ಹೇಳಿರಬಹುದು ಆದರೆ ಹೇಳುವ ಮೊದಲು ಒಂದು ತಿಳ್ಕೊಳ್ರಿ ಇಲ್ಲಿ ಮಲಗಿ ಎನ್ನುವ ಶಬ್ದಕ್ಕೆ ನಿದ್ರೆ ಮಾಡಿ ಅಂತ ಅರ್ಥ ಅಲ್ಲ ತಪಸ್ಸನ್ನು ಆಚರಣೆ ಮಾಡಿ ಯಾವುದೇ ವಿಧವಾದ ವಿಷಯ ಭೋಗಗಳನ್ನು ಮಾಡದೆ ಶಯಿತ ಅಜಗರವತ್ ಶಯನರೂಪಂ ತಪಃಕುರ್ಯ ತಾಮ್ರಭರ್ಣಯಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ ಅಜಗರ ಯಾವ ರೀತಿಯಾಗಿ ಮಲಗಿರ್ತದೋ ಆ ಭಂಗಿಯಲ್ಲಿ ತಪಸ್ಸು ಮಾಡಿ ಶವಾಸನ ಅಂತಿರ್ತದೆ ಶೀರ್ಷಾಸನ ಮಾಡೋದು ಸುಲಭ ಸೂರ್ಯ ನಮಸ್ಕಾರ ಸುಲಭ ಶವಾಸನ ಭಾಳ ಕಷ್ಟ ಶವಾಸನ ಭಾಳ ಸುಲಭ ಅಂತ ತಗೊಂಡಿರ್ತಾರೆ ಕೆಲವರು ಅಲ್ಲ ನಿದ್ರೆ ಮಾಡೋದಲ್ಲದು ಮಲ್ಕೊಂಡು ಕೂಡ ನಿದ್ರೆ ಹತ್ತಿ ಬಿಡ್ತದೆ ನಿದ್ರೆ ಹತ್ತಿರಬಾರದು ಎಲ್ಲ ವಿಧವಾಗಿರುವಂತಹ ತನ್ನ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ರಿಲ್ಯಾಕ್ಸ್ ಆಗಿರಬೇಕು ಹಾಗೆ ಶವಾಸನ ಮಾಡುವುದು ಹೇಗೆ ಯೋಗಾಸನದಲ್ಲಿ ಒಂದು ವಿಶಿಷ್ಟವಾದ ಕ್ರಮ ಇದೆ ಹಾಗೇ ಒಂದು ವಿಶಿಷ್ಟವಾದ ಕ್ರಮದಲ್ಲಿ ಯಾವುದೇ ವಿಧವಾದಂತಹ ಬಾಹ್ಯಪ್ರವೃತ್ತಿಗಳನ್ನು ಮಾಡದೆ ತಪಸ್ಸನ್ನು ಆಚರಣೆ ಮಾಡಬೇಕು ಅನ್ನುವುದರಲ್ಲಿ ತಾತ್ಪರ್ಯ ಶೀತಾ ಹಾನಿ ಭೂರಿಣಿ ನಿರಾಹಾರೋನುಪಕ್ರಮಃ ಯದಿನೋಪನಮೇ ಗ್ರಾಸಃ ಮಹಾ ಹಿರವದಿಷ್ಟಭುಕ ಅಥವಾ ತೂಷ್ಣಿ ನಿಮ್ ತಿಷ್ಟೇ ಐತೆ ಅನ್ನೋದರಲ್ಲಿ ಲಕ್ಷಣ ಹೀಗಾದರೂ ಅರ್ಥ ಮಾಡಿಕೊಳ್ಳಿ ಅಂತಾರೆ ಸುಮ್ಮನೆ ಇರಬೇಕು ಮಲಗಬೇಕು ಅನ್ನೋದರ ತಾತ್ಪರ್ಯ ಸುಮ್ಮನೆ ಇರಬೇಕು ಕೆಲವರು ಬಹಳ ಒಳ್ಳೆ ಏನು ನಡೆದಿದೆ ಮದುವೆ ತಯಾರಿ ಎಲ್ಲ ಚೆನ್ನಾಗಿ ನಡೆದಿದೆ ಸುಮ್ಮನೆ ಮಲಗಿದ್ದಾರೆ ಎಲ್ಲರೂ ಅಂತೂ ಮಲಗಿ ಯಾರೂ ಮಲಗಿರೋದಿಲ್ಲ ಮಲಗಿದ್ದಾರೆ ಅಂದರೆ ಇನ್ನೂ ಏನೂ ತಯಾರಿ ಶುರು ಮಾಡಿಲ್ಲ ಅಂತ ಇಷ್ಟೇ ತಾತ್ಪರ್ಯ ಅಂತಾರೋ ಇಲ್ಲೋ ಅಷ್ಟೇ ಅವೆಲ್ಲ ಮಾತಾಡೋ ಪದ್ಧತಿಗಳು ಅಷ್ಟೇ ಏನಿನ್ನೂ ಅಡುಗೆ ಶುರುವಾಗಿಲ್ಲೇನೋ ಒಲಿಯೊಳಗೆ ಬೇಕು ಮಲ್ಕೊಂಡದ ಅಂತಾರೆ ಹೋಗಿ ಹುಡುಗ್ಲಿಕ್ಕೆ ಹೋಗ್ಬಾರ್ದು ಬೇಕು ಮಲಗಿದೆ ಅಂತ ಇನ್ನೂ ಒಲಿ ಹೊತ್ಸಿಲ್ಲ ಅನ್ನೋದ್ರೊಳಗೆ ತಾತ್ಪರ್ಯ ಅಲ್ಲೇ ಅಷ್ಟೇ ಹಾಗೆ ಓಜಸ್ಸಹೋಬಲಯುತ ಬಿಭ್ರದ್ದೇಹ ಮಕರ್ಮಕಂ ಶಯಾನೋ ವೀತನಿದ್ರಶ್ಚ ಭಾಗವತನೇ ವಿವರಣೆ ಮಾಡ್ತದೆ ಶಯಾನೋ ವೀತನಿದ್ರಶ್ಚ ನಿದ್ರೆ ಇರಬಾರದು ಮಲಗಿರಬೇಕು ನೇಹೇತೇಂದ್ರಿಯವಾನಪಿ ಹೇಗಿರಬೇಕು ಈ ದೇಹ ಪರಮಾತ್ಮ ಓಜಸ್ಸಹೋ ಬಲಯುತಂ ಓಜಃ ಎಲ್ಲರನ್ನೂ ತಡೆಯುವ ಶಕ್ತಿ ಭಗವಂತನಲ್ಲಿದೆ ಅವಷ್ಟಂಭ ಶಕ್ತಿ ಸಹ ಸಹನ ಯಾರೇ ಯಾವುದೇ ತರಹದ ಆಕ್ರಮಣ ಆಕ್ರಮಣವನ್ನು ತನ್ನ ಮೇಲೆ ಮಾಡಿದರೂ ಅದನ್ನು ತಡೆದುಕೊಳ್ತಾನೆ ಇನ್ನೊಬ್ಬರು ಇನ್ನೊಬ್ಬರನ್ನು ತಮ್ಮ ಕಾರ್ಯಗಳನ್ನು ಮಾಡದೆ ತನಗೆ ವಿರೋಧ ಮಾಡದೇ ಇದ್ದಾಗಿ ತಡೀತಾನೆ ತನಗೇನಾಗದೇ ಇದ್ದಾಗಿ ನೋಡಿಕೊಳ್ತಾನೆ ಇದಲ್ಲದೆ ದೇಹದಲ್ಲಿರುವಂತಹ ಏನೊಂದು ಒಂದು ಸ್ವಾಭಾವಿಕವಾದ ಬಲ ಇದೆ ಅದು ಬಲ ಹೀಗೆ ಓಜಸ್ಸು ಸಹಸ್ಸು ಬಲ ಈ ಮೂರಿಂದ ಮೂರರಿಂದಲೂ ಯುಕ್ತನಾದವನು ಪರಮಾತ್ಮ ಮತ್ತೆ ಹೇಗಿದ್ದಾನೆ ಅಕರ್ಮಕ ಅಕರ್ಮ ಅಂದ್ರೇನು ಅಕ್ಲಿಷ್ಟಕಾರಿ ಯಾವ ಕರ್ಮಗಳನ್ನು ಮಾಡಿದರೂ ದೇವರಿಗೆ ಕ್ಲೇಶ ಇಲ್ಲ ಆದ್ದರಿಂದ ಅವನಿಗೆ ಅಕರ್ಮ ಅಂತ ಕರೀತಾರೆ ಅಥವಾ ತನ್ನ ಪೋಷಣೆಗಾಗಿ ಅಂಥ ಏನು ಕರ್ಮಗಳನ್ನು ದೇವರು ಮಾಡೋದಿಲ್ಲ ಇನ್ನೊಬ್ಬರಿಗಾಗಿ ಮಾಡುತ್ತಾನಷ್ಟೇ ಹೊರತು ತನ್ನ ಪೋಷಣೆಗಾಗಿ ಇಂಥ ಯಾವ ಕರ್ಮಗಳನ್ನು ದೇವರು ಮಾಡೋದಿಲ್ಲ ಸ್ವಾರ್ಥ ಇಲ್ಲ ಅವನಿಗೆ ಹೀಗಾಗಿ ಅಕರ್ಮಕ ಮಾಡುವ ಕರ್ಮಗಳಲ್ಲಿ ಕ್ಲೇಷ ಇಲ್ಲದೆ ಮಾಡ್ತಾನೆ ಆದ್ದರಿಂದ ಅಕರ್ಮಕ ಕರ್ಮಗಳನ್ನು ಸ್ವಾರ್ಥಕ್ಕಾಗಿ ಮಾಡೋದಿಲ್ಲ ಆದ್ದರಿಂದ ಅಕರ್ಮಕ ಅಂತಹ ಪರಮಾತ್ಮನ ಚಿಂತನವನ್ನು ಮಾಡಿ ಎಂ ಯಥಾ ಉಪಾಸತೆ ತದೆಯೋ ಹೋತಿ ನೀವು ಅಕರ್ಮಕರಾಗಲಿಕ್ಕೆ ಸಾಧ್ಯ ಇದೆ ಪೋಷಣೆಗಾಗಿ ಪ್ರಯತ್ನ ಮಾಡದೇ ಸುಮ್ಮನೆ ಅವಧೂತರಾಗಿರಲಿಕ್ಕೆ ಸಾಧ್ಯ ಇದೆ ದೇವರನ್ನು ಅಕರ್ಮಕ ಅಂತ ಚಿಂತನೆ ಮಾಡಿ ಓಜಸ್ಸಹೋ ಬಲಯುತಂ ಓಜೋ ಓಜಸ್ಸು ಸಹಸ್ಸು ಬಲ ಇನ್ನೊಬ್ಬರನ್ನು ತಡೆಯುವ ಸಹನ ಮಾಡುವ शरीर ಬಲ ಇವುಗಳೆಲ್ಲದರಿಂದಲೂ ಯುಕ್ತನಾದ ಯಾವುದೇ ವಿಧವಾದ ಪೋಷಣೆಗಾಗಿ ಕರ್ಮಗಳನ್ನು ಮಾಡದೇ ಇರುವ ಭಗವಂತನನ್ನು ಬಿಭ್ರತ್ ಮನಸ ಇತಿ ಶೇಷ ಮನಸ್ಸಿನಿಂದಲೇ ಅಂತಹ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಆ ಭಗವಂತನ ಅನುಗ್ರಹದಿಂದ ಏನಾಗಬೇಕು ಮುಂದೆ ಇದೇ ವಾಕ್ಯವನ್ನು ಮತ್ತೆ ಆವೃತ್ತಿ ಮಾಡಿಕೊಳ್ಳಿ ಓಜಸ್ಸಹೋ ಬಲಯುತಂ ಅಕರ್ಮಕಂ ದೇಹಂ ಬಿಭ್ರತ್ ಅಂತಹ ಗುಣಗಳಿಂದ ವಿಶಿಷ್ಟನಾದ ಭಗವಂತನ ಚಿಂತನವನ್ನು ಮಾಡಿ ಅವನ ಅನುಗ್ರಹ ಬಲದಿಂದ ನೀವು ಕೂಡ ಓಜಸ್ಸು ಸಹಸ್ಸು ಬಲ ಅವಷ್ಟಂಬಶಕ್ತಿ ಸಹನಶಕ್ತಿ ದೈಹಿಕ ಬಲದಿಂದ ಯುಕ್ತವಾದ ದೇಹವನ್ನು ಧಾರಣೆ ಮಾಡಿದವರಾಗಿ ಅಂತಹ ದೇವರ ದೇಹವನ್ನು ಚಿಂತನೆ ಮಾಡಿದರೆ ನಿಮ್ಮ ದೇಹಕ್ಕೆ ಸ್ವಾಭಾವಿಕ ಬಲ ಬಂದು ಹೋಗ್ತದೆ ಊಟ ಮಾಡಬೇಕು ಅಂತ ಇಲ್ಲೇ ಇಲ್ಲ ಅವನು ಏನು ಕರ್ಮಗಳನ್ನು ಮಾಡೋದಿಲ್ಲ ಅಂತ ಚಿಂತನೆ ಮಾಡಿದರೆ ನಿಮಗೂ ಕರ್ಮಗಳನ್ನು ಮಾಡಬೇಕು ಅಂತ ಅನಿಸೋದೇ ಇಲ್ಲ ಹೀಗಾಗಿ ಆ ಓಜಸ್ಸಹೋ ಬಲಯುತನಾದ ಅಕರ್ಮಕನಾದ ಪರಮಾತ್ಮನ ಚಿಂತನೆಯಿಂದ ನೀವು ಓಜಸ್ಸಹೋ ಬಲಯುತವಾದಂತಹ ಅಕರ್ಮಕವಾದ ದೇಹವನ್ನು ಧಾರಣೆ ಮಾಡಿದವರಾಗಿ ಇಂದ್ರಿಯವಾನಪಿ ವೀತನಿದ್ರಹ ಶಯಾನಹ ಭೇತ್ ಇಂದ್ರಿಯವಾನಪಿ ಇಂದ್ರಿಯಗಳಿದ್ದರೂ ಕೂಡ ಮಲಗಿದರೂ ನಿದ್ರೆಯನ್ನು ಮಾಡದೇ ಇರಬೇಕು ಇಂದ್ರಿಯವಾನಪಿ ಇಂದ್ರಿಯಗಳೇ ಇಲ್ಲದೆ ಇಂದ್ರಿಯಗಳಲ್ಲಿ ಓಡಾಡುವುದಕ್ಕೆ ಶಕ್ತಿಯೇ ಇಲ್ಲದೆ ಮಲಗೇ ಇರ್ತಾರೆ ಎಲ್ಲರೂ ಹೇಗೆ ಓಡಾಡ್ತಾರೆ ಓಡಾಡಲಿಕ್ಕೆ ಬರೋದಿಲ್ಲ ಅಂದರೆ ಅಲ್ಲ ಅದು ದೊಡ್ಡ ಸ್ಥಿಕೆಯಲ್ಲ ಇಂದ್ರಿಯವಾನಪಿ ಶಕ್ತಿ ಇದ್ದರೂ ಓಡಾಡಬಾರ್ದು ಈ ರೀತಿ ಮಹಾಯೋಗಿಗಳು ಹೀಗಿರ್ತಾರೆ ಸಾಮಾನ್ಯವಾಗಿ ನಮ್ಮ ನಾವು ಆ ಸ್ಥಾನವನ್ನು ಪಡೆದಿಲ್ಲ ಇನ್ನೂ ಅಂಥ ದೊಡ್ಡ ಯೋಗ್ಯತೆ ನಮಗಿಲ್ಲ ಇಷ್ಟನ್ನು ತಿಳಿಯಬಹುದು ಅತಿಯಾದ ಪ್ರಯತ್ನವನ್ನು ಮಾಡಬಾರ್ದು ಎಷ್ಟು ಅತೀ ಅವಶ್ಯಕ ಬದುಕಿಗೆ ಅಷ್ಟನ್ನು ಪಡೆಯುವುದಕ್ಕೆ ಅದು ವಿಹಿತವಾದದ್ದನ್ನು ಪಡೆಯೋದಕ್ಕೆ ಅಲ್ಪ ಪ್ರಯತ್ನವನ್ನು ಮಾಡಿ ಯಾವದ್ಬ್ರಿಯೇತ ಜಠರಂ ಅಷ್ಟಕ್ಕಾಗಿ ಹೊಟ್ಟೆ ತುಂಬುವುದಕ್ಕಷ್ಟು ಪ್ರಯತ್ನ ಮಾಡಬೇಕೇ ಹೊರತು ಅನಾವಶ್ಯಕವಾಗಿ ವ್ಯರ್ಥವಾಗಿ ಪ್ರಯತ್ನವನ್ನು ಅತಿಯಾಗಿ ಮಾಡಿ ಸಾಧನೆಯನ್ನು ಕಡಿಮೆ ಮಾಡಿಬಾರದು ಇಷ್ಟು ತಾತ್ಪರ್ಯ ಮುನಿ ಪ್ರಸನ್ನ ಗಂಭೀರ ದುರ್ವಿಗಾಹ್ಯ ದುರತ್ಯಯ ಅನಂತಪಾರೋಹ್ಯಕ್ಷೋಭ್ಯ ಅಸ್ತಿಮಿತೋ ದೈವರ್ಣಮಃ ಸಮುದ್ರದಿಂದ ಏನು ಕಲಿತೆ ಅಂದರೆ ಸಮುದ್ರ ತೀರಕ್ಕೆ ಹೀಗೆ ಹೋದಾಗ ಸಮುದ್ರವನ್ನು ನೋಡ್ತಾ ಇರುವಾಗ ಅನ್ನಿಸ್ತು ಪ್ರಾಯ ಅದು ವಿಶೇಷವಾದ ತೆರೆಗಳಿಲ್ಲದೇ ಇರತಕ್ಕಂತಹ ಸಮುದ್ರ ಅಂತಹ ಸಮುದ್ರಕ್ಕೆ ಹೋಗಿದ್ದ ಸ್ಥಿಮಿತೋದ ಸಮುದ್ರ ಭಾರೀ ತೆರೆಗಳು ಅದರ ಆರ್ಭಟ ಇರುವಂತಹ ಸಮುದ್ರ ಅಲ್ಲ ವರ್ಕಳದಲ್ಲಿ ಇರುವಂತಹ ಸಮುದ್ರ ಅಲ್ಲ ಸಾಮಾನ್ಯವಾಗಿ ನವಪಾಷಣದಲ್ಲಿ ಇರುವಂತಹ ಸಮುದ್ರ ಸ್ಥಿಮಿತವಾಗಿ ನಿಂತಿರ್ತದೆ ಆದರೆ ಅದರಲ್ಲಿ ಏನು ಗುಣ ಶಬ್ದ ಇರೋದಿಲ್ಲ ನೋಡಿ ತೆರೆಗಳಿಲ್ಲ ಆದ್ದರಿಂದ ಶಬ್ದ ಇಲ್ಲ ಹಾಗೆ ನಾನೂ ಮೌನದಿಂದ ಇರಬೇಕು ಮುನಿಹಿ ಆದರೆ ಗಾಂಭೀರ್ಯ ಬಹಳ ಇದೆ ಹಾಗೆ ಒಳಗೆ ವಿಶೇಷವಾಗಿ ಸಾಧನೆಯನ್ನು ಮಾಡ್ತಾ ಇರಬೇಕು ಜ್ಞಾನ ಅದರಾಳ ಬಹಳ ಇರಬೇಕು ಸಾಕಷ್ಟು ಶಾಸ್ತ್ರದ ವಿಷಯಗಳನ್ನು ತಿಳಿದುಕೊಂಡು ಜ್ಞಾನದ ಗಾಂಭೀರ್ಯವನ್ನು ಪಡೆದಿರಬೇಕು ಆದರೆ ಮೌನ ಇರಬೇಕು ಹೆಚ್ಚು ಮಾತಾಡಬಾರದು ಪ್ರಸಂಗ ಇದ್ದಾಗಷ್ಟೇ ಮಾತಾಡೋದು ಹೋಗಿ ಸ್ನಾನ ಮಾಡಿದರೆ ಮಾಡಿರಿ ನವಪಾಷಣದೊಳಗೆ ಯಾರು ಸ್ನಾನ ಮಾಡೋಂಗಿಲ್ಲ ಅಂತದೇನು ಬೇಕಾದಷ್ಟು ಸ್ನಾನ ಮಾಡ್ಬೋದು ಆದರೆ ಹೆಚ್ಚು ಮಾತಾಡೋದಿಲ್ಲ ಬಂದರೆ ನಿಮಗೇನು ಬೇಕೋ ಅದನ್ನು ಒದಗಿಸ್ತದೆ ಮುನಿಹಿ ಪ್ರಸನ್ನ ಗಂಭೀರ ದುರ್ವಿಗಾಹ್ಯ ಅರ್ಥ ಮಾಡಿಕೊಳ್ಳೋದಕ್ಕೆ ಇನ್ನೊಬ್ಬರಿಗೆ ಸುಲಭವಾಗಿ ಸಾಧ್ಯವಾಗಿರಬಾರದು ವ್ಯಕ್ತಿತ್ವ ಏನಿವನದು ಅಂತ ಅರ್ಥವಾಗಿರಬಾರದು ಹಾಗಿರಬೇಕು ಹಾಳು ಮಾತಾಡಬಾರ್ದು ದುರತ್ಯಯ ಯಾರೂ ಇವನನ್ನು ಅತಿಕ್ರಮಣ ಮಾಡಲಿಕ್ಕೂ ಸಾಧ್ಯ ಆಗಿರಬಾರ್ದು ಏನು ಮಾತಾಡೋದಿಲ್ಲ ಅಂಥೇಳಿ ಸುಲಭವಾಗಿ ಇವನನ್ನು ಅತಿಕ್ರಮಿಸಲಿಕ್ಕೂ ಇನ್ನೊಬ್ಬರಿಗೆ ಸಾಧ್ಯವಾಗಿರಬಾರದು ಆ ರೀತಿಯ ಒಂದು ವರ್ಚಸ್ಸು ಇರಬೇಕು ಸಮುದ್ರವನ್ನು ದಾಟಲಿಕ್ಕಾಗತ್ತಾ ಇಲ್ಲ ಹಾಗೆ ಮನುಷ್ಯನ ಆಜ್ಞೆಯನ್ನು ಮೀರದೇ ಇರೋ ಹಾಗೆ ತನ್ನ ವರ್ಚಸ್ಸನ್ನು ಕಾಯ್ದುಕೊಂಡಿರಬೇಕು ಸುಲಭವಾಗಿ ತನ್ನ ದೂರದ ಗುರಿ ಎಲ್ಲರಿಗೂ ಅರ್ಥವಾಗೋದಕ್ಕೆ ಬಿಟ್ಟುಕೊಟ್ಟಿರಬಾರದು ಮಹೀಭೃತ ಸಚ್ಚರಿತೈಶ್ಚರೈ ಕ್ರಿಯಾ ಸವೇದನಿಶೇಷಮಶೇಷಿತ ಕ್ರಿಯ ಮಹೋದಯಸ್ತಸ ಹಿತಾನುಬಂಧಿ ಪ್ರತೀಯತೆ ಧಾತುರಿವೇ ಹಿತಂ ಅವನ ಕೆಲಸ ಮಾಡಿದ ಮೇಲೆ ಓಹೋ ಹೀಗೆ ಆಲೋಚನೆ ಮಾಡಿದ್ರ ಇವರು ಅಂತ ಆಮೇಲೆ ತಲೆ ತರಿಸಿಕೊಳ್ಬೇಕೆಲ್ಲರೂ ಆ ರೀತಿ ಮುಂದೆ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಎಂದು ಮೊದಲು ಗೊತ್ತಾಗಿರಬಾರ್ದು ಪ್ರಸಂಗ ಬಂದಾಗ ಅಂತ ಅರ್ಥ ಎಲ್ಲ ವಿಷಯವೂ ಅಷ್ಟು ಅತಿ ಗಂಭೀರ ಮಾಡಬಾರ್ದು ವಿಶೇಷವಾದ ಪ್ರಸಂಗಗಳಲ್ಲಿ ಹೀಗೆ ದುರ್ವಿಗಾಹ್ಯ ದುರತ್ಯಯ ಅನಂತಪಾರ ಕೊನೆ ಇರಬಾರದು ಪರಿಮಿತಿ ಇರಬಾರದು ಅಕ್ಷೋಭ್ಯ ಸ್ಥಿಮಿತೋದ ಈ ಸಮುದ್ರದ ಪರವಾಗಿದ್ದು ಸರಿ ಕೊನೆ ಇರಬಾರದು ಪರಿಮಿತಿ ಇರಬಾರದು ಅಂತ ನಮಗೆ ಕೊನೆ ಇರಬಾರದು ಪರಿಮಿತಿ ಇರಬಾರದು ಅಂದರೆ ನಾವೇನು ದೇವರೇನು ಅದಕ್ಕೆ ಅನಂತಪಾರ ಅನ್ನುವ ಕಡೆಗೆ ಇಲ್ಲಿ ಶಬ್ದಸಾಮ್ಯ ಅಂತ ಹೇಳ್ತಾರೆ ಪಾರ ಅನ್ನುವ ಶಬ್ದಕ್ಕೆ ಪೂರ್ತಿ ಅಂತ ಅರ್ಥ ಇದೆ ಅನಂತಪಾರ ಅಂದರೆ ಪರಮಾತ್ಮನಿಂದಲೇ ಪೂರ್ತಿಯನ್ನು ಪಡೆದವನಾಗಿರಬೇಕು ಅಂತ ಅನಂತಪಾರ ಅಕ್ಷೋಭ್ಯ ಯಾವುದೇ ತರಹದ ಕ್ಷೋಭ ಇಲ್ಲ ಸಮುದ್ರಕ್ಕೆ ಹಾಗೆ ಇವನು ಯಾವುದೇ ವಿಷಯಗಳ ಸಂಪರ್ಕವಾದರೂ ಮನಸ್ಸಿನಲ್ಲಿ ವಿಕಾರವನ್ನು ಹೊಂದಬಾರದು ಭಗವಂತನಿಂದಲೇ ಪಾರ ಅಂದರೆ ತೃಪ್ತಿಯನ್ನು ಪಡೆದಿರಬೇಕು ಪಾರಂ ತೀರಾಂತರಂ ಪ್ರೋಕ್ತ ಪಾರೂರ್ತಿಥಾಪಮಾನಂತಿದೆ ಕೋಶ ಪಾರ ಅಂದರೆ ಪೂರ್ತಿ ಪರಮಾತ್ಮನಿಂದಲೇ ಪೂರ್ತಿ ಪರಮಾತ್ಮನ ಧ್ಯಾನದಿಂದಲೇ ಮನಸ್ಸಿಗೆ ಸಂತೋಷ ಆನಂದ ಅಷ್ಟೇ ವಿಷಯಗಳ ಭೋಗದಲ್ಲಿ ಯಾವುದೇ ವಿಧವಾದಂತಹ ಆಸಕ್ತಿ ಇರಬಾರದು ಅನಂತಪಾರೋಹ್ಯಕ್ಷೋಭ್ಯ ಸ್ಥಿಮಿತೋದಯಿ ವರ್ಣವಹ ಸಮೃದ್ಧ ಕಾಮೋ ಹೀ ನೋಮ ನಾರಾಯಣ ಪರೋ ಮುನಿ ಯಾವ ರೀತಿಯಾಗಿ ಸಮುದ್ರದಲ್ಲಿ ಮಳೆಗಾಲದಲ್ಲಿ ಬಹಳ ಪ್ರವಾಹದಿಂದ ನೀರು ಹೋಗಿ ಸೇರುತ್ತದೆ ಬೇಸಿಗೆಯಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ನೀರು ಸೇರುತ್ತದೆ ಏನಿದ್ದರೂ ಸಮುದ್ರದೊಳಗೆ ವ್ಯತ್ಯಾಸ ಗೊತ್ತಾಗೋದೇ ಇಲ್ಲ ಅದು ಇದ್ದಾಗೆ ಇರ್ತದೆ ನೋತ್ಸರ್ಪೇತ ನ ಶುಷ್ಯೇತ ಸರಿದ್ಬಿರಿವ ಸಾಗರ ಅದು ವರ್ಷಾಕಾಲ ಇರಲಿ ಬೇಸಿಗೆ ಇರಲಿ ಸಮುದ್ರ ಹೇಗೆ ವ್ಯತ್ಯಾಸವಾದದ್ದನ್ನು ತೋರಿಸಿಕೊಡೋದಿಲ್ಲ ವ್ಯತ್ಯಾಸ ಇರೋದಿಲ್ಲ ಅಂತಲ್ಲ ವ್ಯತ್ಯಾಸವನ್ನು ತೋರಿಸಿಕೊಡೋದಿಲ್ಲ ಆ ರೀತಿ ಇವನ ಗಂಭೀರವಾಗಿರಬೇಕು ಏನಾದರೂ ಸರಿ ಸುಖವಾಗಲಿ ಬಹುದುಖವಾಗಲಿ ಸಖನೀಯಗಿರು ಪಾಂಡುರಂಗ ನೋತ್ಸರ್ಪೇತನ ಶಿಷ್ಯೇತ ಸರಿದ್ಭಿರಿವ ಸಾಗರ ಇನ್ನು ಒಂದು ಹುಳ ಸಮುದ್ರ ಸ್ನಾನ ಎಲ್ಲ ಮುಗಿಸಿಕೊಂಡು ಮತ್ತು ಮನೆಗೆ ಬಂದು ಸ್ನಾನ ಅನ್ನಿಕಾಯ ಎಲ್ಲ ಮಾಡಿ ಹೀಗೆ ರಾತ್ರಿ ದೇವರ ಧ್ಯಾನವನ್ನು ಮಾಡ್ತಾ ಕುಳಿತಿದ್ದೆ ಅಗ್ನಿಯಲ್ಲಿ ಒಂದು ಹುಳ ಬಂದು ಬಿತ್ತು ಬೆಂಕಿಯ ಹುಳ ಅದನ್ನು ನೋಡಿ ನಾನೊಂದು ಕಲಿತೆ ಏನು ಕಲಿತೆ ಆ ಹುಳ ರೂಪವನ್ನ ನೋಡಿ ಮೋಹಿತವಾಯಿತು ರೂಪದ ಮೋಹಕ್ಕೆ ನಾವು ವಶರಾಗಬಾರದು ಕಣ್ಣು ಕಣ್ಣಿನಿಂದ ರೂಪವನ್ನ ನೋಡುತ್ತೇವೆ ರೂಪದ ಮೋಹಕ್ಕೆ ಏನೇನೋ ತಪ್ಪು ಕೆಲಸಗಳನ್ನು ನಾವು ಮಾಡಿಬಿಡ್ತೇವೆ ಕಣ್ಣಿಗೆ ಆಹ್ಲಾದಕವಾದ ರೂಪಕ್ಕೆ ಮೋಹಿತರಾಗಿ ನಾವು ಎಂದು ಸನ್ಮಾರ್ಗದಿಂದ ಚ್ಯುತರಾಗಿ ನರಕವನ್ನು ಹೊಂದಬಾರದು ಅಧೋಗತಿಯನ್ನು ಹೊಂದಬಾರದು ಆ ಬೆಂಕಿಯ ಕೆಂಪು ಬಣ್ಣಕ್ಕೆ ಮೋಹಿತವಾಗಿ ದೀಪದ ಹುಳ ಅಲ್ಲೇನೋ ಭಾರೀ ಇದೆ ಅಂತ ಹೋಗಿ ಸುಟ್ಟು ಹೇಗೆ ಸತ್ತು ಹೋಯಿತೋ ಹಾಗೆ ಸ್ತ್ರೀಯರ ರೂಪಕ್ಕೆ ಮೋಹಿತರಾಗಿ ಸ್ತ್ರೀಯರಲ್ಲಿ ಆಸಕ್ತರಾದಂತಹ ಜನ ಅವರೂ ಕೂಡ ಕೊನೆಗೆ ನರಕವನ್ನು ಹೊಂದುತ್ತಾರೆ ಅದು ಬೆಂಕಿಯಲ್ಲಿ ಬಿದ್ದು ಸುಟ್ಟಂತೆ ನರಕದಲ್ಲಿ ಬಿದ್ದು ಇವರು ದುಃಖವನ್ನು ಅನುಭವಿಸ್ತಾರೆ ಅದಕ್ಕಾಗಿ ಎಂದೆಂದಿಗೂ ಸ್ತ್ರೀ ಜಿತರಾಗಬಾರದು ರೂಪಮೋಹಕ್ಕೆ ಬಲಿಯಾಗಬಾರದು ದೃಷ್ಟವಾ ದೇವಮಯಾಂ ತದ್ಭಾವೈ ಅಜಿತೇಂದ್ರಿಯ ಪ್ರಲೋಭಿತ ಪತತ್ಯಂಧೇ ತಮಸ್ಯಗ್ನೌ ಪತಂಗವತೆ ದೇವಮಾಯಾಮ್ ಮೇಲ್ನೋಟದ ಅರ್ಥ ದೇವರ ಮಾಯೆಯಂತೆ ಇರುವಂತಹ ಸ್ತ್ರೀಯರನ್ನು ನೋಡಿ ಅವರ ಹಾವು ಭಾವುಗಳಿಂದ ಮೋಹಿತನಾಗಿ ಇಂದ್ರಿಯ ನಿಗ್ರಹವಿಲ್ಲದೆ ಅಂಧಂತಮಸ್ಸಿನಲ್ಲಿ ಬೀಳುತ್ತಾನೆ ಅಗ್ನಿಯಲ್ಲಿ ಪತಂಗ ಬಿದ್ದಂತೆ ಇಲ್ಲಿ ಶ್ರೀಮದಾಚಾರ್ಯರು ನಿರ್ಣಯವನ್ನು ನೀಡುತ್ತಾರೆ ಇದು ಹೇಗೆ ಅಂತ ಸರಿ ಸ್ತ್ರೀಯರ ಸಂಘವನ್ನು ಮಾಡಿದವರು ಅಂಧಂತಮಸ್ಸಿಗೆ ಹೋಗ್ತಾರೆ ಅಂತನ್ನುವುದೇ ಭಾಗವತದ ಅಭಿಪ್ರಾಯವಾಗಿಬಿಟ್ಟರೆ ಎಲ್ಲ ಗೃಹಸ್ಥಾಶ್ರಮಿಗಳಿಗೂ ನೇರವಾಗಿ ಒಂದೇ ಅಡ್ರೆಸ್ ಅಂಧಂತಮಸ್ಸು ಹಾಗೆ ಹೇಳುವ ಹಾಗಿಲ್ಲ ಗೃಹಸ್ಥಾಶ್ರಮ ಧರ್ಮವನ್ನು ಶಾಸ್ತ್ರವೇ ಹೇಳಿದೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಎಂಬ ನಾಲ್ಕೂ ಆಶ್ರಮಗಳನ್ನು ಶಾಸ್ತ್ರವೇ ಹೇಳಿದ್ದು ಗೃಹಸ್ಥಾಶ್ರಮಿಗಳು ಇನ್ನಿತರ ಎಲ್ಲ ಆಶ್ರಮಿಗಳ ಪೋಷಣೆಯನ್ನು ಮಾಡಬೇಕು ಅಂತೂ ಹೇಳಿದ್ದಾರೆ ಹೀಗಿರುವಾಗ ಇಷ್ಟಲ್ಲದೆ ಪರಂಪರೆಯೂ ಇದೆ ಎಲ್ಲ ದೇವತೆಗಳು ಋಷಿಗಳು ಮುನಿಗಳು ಮಹಾನುಭಾವರೆಲ್ಲ ಗೃಹಸ್ಥಾಶ್ರಮಿಗಳಾಗಿದ್ದದ್ದೂ ಉಂಟು ಅವರು ಮೋಕ್ಷಕ್ಕೋಗುವಾಗಲೂ ಹೆಂಡತಿಯನ್ನು ಬಿಟ್ಟು ಹೋಗೋದಿಲ್ಲ ದೇವಾ ಸಜಾಯಾಹ ಮುಚ್ಚಂತೆ ಹೀಗಿರುವಾಗ ಸ್ತ್ರೀಯ ಸಂಘವನ್ನು ಮಾಡಿದರೆ ಅವನಿಗೆ ತಮಸ್ಸಾಗ್ತದೆ ಅಂತ ಅವಧೂತರು ಯದುಮಹಾರಾಜರಿಗೆ ಹೇಗೆ ಹೇಳಿದರು ಅದಕ್ಕೆ ಶ್ರೀಮದಾಚಾರ್ಯರಂತಾರೆ ಇಲ್ಲಿ ಸ್ತ್ರೀ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ ಉತ್ತಮ ಸ್ತ್ರೀಯರು ಅಂತ ಅರ್ಥ ಪರಸ್ತ್ರೀಯರು ಮೊದಲನೆಯದಾಗಿ ತನ್ನ ವಿಹಿತವಾದ ಅಗ್ನಿಸಾಕ್ಷಿಯಾಗಿ ಮದುವೆಯಾಗಿರುವಂತಹ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಮದುವೆಯಾಗಿರುವಂತಹ ಹೆಂಡತಿಯನ್ನು ತಾನು ಸಂಘ ಮಾಡಿದರೆ ಹೆಂಡತಿಯ ಸಂಘವನ್ನು ಮಾಡಿದರೆ ಅವನಿಗೆ ನರಕವಾಗ್ತದೆ ತಮಸ್ಸಾಗ್ತದೆ ಅಂತ ಇಲ್ಲಿ ಹೇಳಿಲ್ಲ ಪರಸ್ತ್ರೀ ಸಂಘವನ್ನು ಮಾಡಿದಾಗ ಮಾತ್ರ ನರಕವಾಗತ್ತೆ ಅಂತ ಹೇಳಿದ್ದಾರೆ ಅದು ಸರಿ ಪರಸ್ತ್ರೀ ಸಂಘವನ್ನು ಮಾಡಿದಾಗಲೂ ಕೂಡ ತಮಸ್ಸಾಗೋದು ಹೇಗೆ ಏನೋ ಒಬ್ಬ ಸ್ವರೂಪತಃ ಸಜ್ಜನ ಯಾವುದೋ ಪ್ರಾರಬ್ಧ ಕರ್ಮವಶಾತ್ ಕದಾಚಿತ್ ಮನೋವಿಕಾರ ಪರಸ್ತ್ರೀ ಸಂಘ ಮಾಡಿದರೆ ಅವನಿಗೆ ಸ್ವಲ್ಪ ದಿವಸ ನರಕ ಆಗಲಿ ಸನ್ಮಾರ್ಗಕ್ಕೆ ಬರಲಿಬೇಕಾದರೆ ಅವನಿಗೆ ಒಂದು ಸಲ ಪರಸ್ತ್ರೀ ಸಂಘ ಮಾಡಿದ್ದಕ್ಕೆ ತಮಸ್ಸೆ ಆಗಿದರೆ ಇನ್ನೆಂದಿಗೂ ಅವನಿಗೆ ಸದ್ಗತಿಯೇ ಇಲ್ಲ ಅನಂತ ಕಾಲದವರೆಗೆ ದುಃಖವನ್ನೇ ಅನುಭವಿಸಬೇಕೇ ಪರಸ್ತ್ರೀ ಎನ್ನುವುದರಲ್ಲಿಯೂ ಮತ್ತೆ ಮೂರು ಭಾಗವನ್ನು ಮಾಡುತ್ತಾರೆ ಶ್ರೀಮದಾಚಾರ್ಯರು ಉತ್ತಮಸ್ತ್ರೀ ಮಧ್ಯಮಸ್ತ್ರೀ ಅಧಮಸ್ತ್ರೀ ಅಂತ ಮಹತಾಂ ವನಿತಾ ಕಾಮಹ ಪತತ್ಯಂಧೇ ತಮಸ್ಸಲಂ ತನಗಿಂತಲೂ ಯೋಗ್ಯತೆಯಲ್ಲಿ ಉತ್ತಮರಾಗಿರುವಂತಹ ಮಹಾನುಭಾವರ ಪತ್ನಿಯರನ್ನು ಕಾಮನೆ ಮಾಡಿದಂತಹ ವ್ಯಕ್ತಿ ಅವನು ತಮಸ್ಸೆಗೆ ಹೋಗ್ತಾನೆ ಉತ್ತಮ ಸ್ತ್ರೀಯರ ಕಾಮನೆಯನ್ನು ಮಾಡಿದರೆ ಋಷಿ ಸ್ತ್ರೀಯರು ದೇವತಾ ಸ್ತ್ರೀಯರು ಅಂಥವರ ಕಾಮನೆಯನ್ನೆಲ್ಲ ಮಾಡಿಬಿಟ್ರೆ ತಮಸ್ಸೆ ನಿಶ್ಚಿತವೇ ಅಷ್ಟಕ್ಕೂ ಈ ನೀವು ತಮಸ್ಸು ಕೊಡ್ತೀರ ಹೌದು ಏನದರೊಳಗೇನು ದಾಕ್ಷಿಣ್ಯ ಇಲ್ಲ ಮಹತಾಂ ವನಿತಾ ಕಾಮಹ ಪತತ್ಯಂಧೇ ತಮಸ್ಸಲಂ ಅನ್ಯತ್ರ ನಿರಯಂ ಯಾತಿ ತನಗೆ ಸಮಾನವಾದ ಯೋಗ್ಯತೆ ಇರುವಂತಹ ವ್ಯಕ್ತಿಗಳ ಸ್ತ್ರೀಯರನ್ನು ತಾನು ಅಪೇಕ್ಷೆ ಪಟ್ಟಾಗ ನರಕವಾಗತ್ತೆ ನರಕದಲ್ಲಿ ದುಃಖವನ್ನು ಅನುಭವಿಸಿ ಮತ್ತೆ ಭೂಲೋಕದಲ್ಲಿ ಬಂದು ಸಾಧನೆಯನ್ನು ಮಾಡಿಕೊಂಡು ಅವನ ಸದ್ಗತಿಯನ್ನು ಹೊಂದಲಿಕ್ಕೆ ಚಾನ್ಸ್ ಇದೆ ಸಜ್ಜನನಾಗಿದ್ದರೆ ದುಃಖ ಮಾನಸಾದ್ವಿಪರ್ಯೇ ತನಗಿಂತಲೂ ಅಧಮರಾದವರ ಸ್ತ್ರೀಯರ ಕಾಮನೆಯನ್ನು ಮಾಡಿದ್ದಾಗ ಅವನಿಗೆ ವಿಶೇಷ ದುಃಖವಾಗತ್ತೆ ವಿಶೇಷ ಅನಿಷ್ಟವಾಗ್ತದೆ ಎಂಬುದಾಗಿ ಹೇಳಿದ್ದಾರೆ ಅಧಮ ಸ್ತ್ರೀಯರ ಸಂಘದಿಂದ ದುಃಖ ಮಧ್ಯಮ ಸ್ತ್ರೀಯರ ಸಂಘದಿಂದ ಇಲ್ಲಿ ಮಾತ್ರ ದುಃಖ ಅಲ್ಲ ನರಕವೂ ಆಗ್ತದೆ ಉತ್ತಮ ಸ್ತ್ರೀಯರ ಸಂಘವನ್ನು ಬಯಸಿದರೆ ಸಂಘ ಮಾಡಬೇಕಾಗಿಲ್ಲ ಕಾಮಹ ಸಂಘ ಸಂಘವನ್ನು ಬಯಸಿದರೆ ಸಾಕು ತಮಸ್ಸಾಗ್ತದೆ ಎಂದೆಂದಿಗೂ ಬಯಸಬಾರದು ಇದರೊಳಗೆ ಯಾವುದೇ ತರಹದ ಕನ್ಸೆಷನ್ ಇಲ್ಲ ಉತ್ತಮ ಸ್ತ್ರೀಯರ ಸಂಘವನ್ನು ಬಯಸಿದರೆ ಅಂತಹ ಘೋರವಾದ ಶಿಕ್ಷೆಯನ್ನು ದೇವರು ಕೊಡ್ತಾನೆ ಇಲ್ಲಿ ವಿವಕ್ಷೆ ಮಾಡಿದ್ದು ಅದು ತಮಸ್ಸಂಧೇ ಅಂಧಂ ತಮಸ್ಸಿನಲ್ಲಿ ಬೀಳ್ತಾನೆ ಅಂತ ಏನು ಭಾಗವತ ಹೇಳ್ತಾ ಇದೆ ಅದು ಉತ್ತಮ ಸ್ತ್ರೀಯರ ರೂಪಕ್ಕೆ ಮೋಹಿತನಾಗಿ ಏನಾದರೂ ಅವರ ಸಂಘವೂ ನನಗಾಗಲಿ ಅಂತ ಬಯಸಿದ ಆ ಮೂಢ ಅಂಧಂತಮಸ್ಸಿನಲ್ಲಿ ಬೀಳ್ತಾನೆ ಇನ್ನು ಉಳಿದ ಪ್ರಸಂಗಗಳಲ್ಲಿ ಅಂಧಂತಮಸ್ಸನ್ನುವ ಶಬ್ದಕ್ಕೆ ಔಪಚಾರಿಕ ಅರ್ಥ ಅಂಧೇ ತಮಸೆ ಎನ್ನುವುದಕ್ಕೆ ನರಕೆ ಅಂತ ಇಷ್ಟೇ ತಾತ್ಪರ್ಯ ಅಥವಾ ಅಂಧೇ ತಮಸೆ ಅಂತನ್ನುವುದಕ್ಕೆ ದುಃಖವನ್ನು ಅನುಭವಿಸ್ತಾನೆ ಅಂತ ಇಷ್ಟೇ ತಾತ್ಪರ್ಯವನ್ನು ಮಾಡಿಕೊಳ್ಳಬೇಕು ಇತಿ ಧರ್ಮ ಸಂಹಿತಾಯ ಮೋಹಕಾರ ಇದು ಮುಗೀತು ಇನ್ನೊಂದು ಸಮಸ್ಯೆ ಬಂತು ಈ ಶ್ಲೋಕದಲ್ಲಿ ಸ್ತ್ರೀಯ ಸಂಘವನ್ನು ಮಾಡಿದರೆ ವಿಹಿತವಾದ ತನ್ನ ಪತ್ನಿಯ ಸಂಘವನ್ನು ಗೃಹಸ್ಥಾಶ್ರಮಿಯಾದವನು ಮಾಡಿದರೆ ತಪ್ಪಿಲ್ಲ ಅನ್ನುವುದು ಒಂದು ಅಭಿಪ್ರಾಯ ಆಯಿತು ಈ ಸ್ತ್ರೀಯನ್ನು ದೇವ ಮಾಯೆ ಅಂತ ಕರೆದಿದ್ದಾರೆ ಯಾಕೆ ಮಾಯೆಯೇ ಇದೆಲ್ಲ ಸುಳ್ಳ ಜಗತ್ತು ಸತ್ಯ ಹಾಗಾದರೆ ಮಾಯೆ ಅಂತ ಯಾಕೆ ಕರೆದರು ಅದಕ್ಕೆ ಮತ್ತೆ ಶ್ರೀಮಧಾಚಾರ್ಯರು ತಾತ್ಪರ್ಯ ಹೇಳ್ತಾರೆ ಮೋಹಕಾರಣ ಭೂತ ಅಂತೂ ಮಾಯೇತ್ಯಾಹುರ್ಮನೀಷಿಣಃ ದೇವ ಮಾಯಾ ಅನ್ನೋ ಶಬ್ದಕ್ಕೆ ಇಲ್ಲಿ ಮಾಯಾ ಅಂದರೆ ಮೋಹ ಕಾರಣ ಅಂತ ಅರ್ಥ ಅನೇಕ ವಿಪರೀತ ಜ್ಞಾನ ತಪ್ಪು ತಿಳುವಳಿಕೆ ಅದರಿಂದ ಅಸದಿಚ್ಛೆ ಇವುಗಳೆಲ್ಲ ಬರಲಿಕ್ಕೆ ಪ್ರಾರಂಭ ಆಗತ್ತೆ ಆ ತರಹದ ಮೋಹಕ್ಕೆ ಕಾರಣವಾರದ್ದರಿಂದ ಮಾಯೆ ಅಂತ ಕರೆದತ್ತು ಆ ಸ್ತ್ರೀಯನ್ನು ನೋಡಿದಾಗ ಇವನಿಗೆ ತಪ್ಪು ತಿಳುವಳಿಕೆ ಬರುತ್ತದೆ ಇದು ನನಗೆ ಇಷ್ಟ ಸಾಧನ ಅನ್ನುವ ತಪ್ಪು ತಿಳುವಳಿಕೆ ಇಷ್ಟ ಸಾಧನ ಅಲ್ಲ ಅದು ಇವನಿಗೆ ಘೋರವಾದ ನರಕವನ್ನೇ ಕೊಡ್ತದೆ ಅದು ಅಥವಾ ಮಹಾದುಃಖವನ್ನು ಕೊಡ್ತದೆ ಅಥವಾ ತಮಸ್ಸನ್ನೇ ಕೊಡ್ತದೆ ಆದರೆ ಇದು ಇಷ್ಟ ಸಾಧನ ಅಂತೂ ತಪ್ಪು ತಿಳುವಳಿಕೆ ಬರೋ ಹಾಗೆ ಮಾಡ್ತದೆ ಅದು ವಸ್ತು ಆ ರೀತಿಯಾದ ತಪ್ಪು ತಿಳುವಳಿಕೆ ಬಂದು ಅಸದಿಚ್ಛೆಯನ್ನು ಮಾಡ್ತಾನೆ ಅನ್ನೋದಕ್ಕಾಗಿ ಅದನ್ನು ಮಾಯಾ ಅಂತ ಕರೆದಿದ್ದಾರಷ್ಟೇ ಸುಳ್ಳು ಅಂತ ಅರ್ಥದಲ್ಲಿ ಅಲ್ಲ ಮೋಹ ಕಾರಣಭೂತ ಅಂತೂ ಮಾಯೇತ್ಯಾಹರು ಮನೀಷಿಣ ಮಾಯಾ ಅನ್ನುವ ಶಬ್ದಕ್ಕೆ ಮೋಹಕಾರಣ ಅಂತ ಅರ್ಥ ಹೇಗೆ ಬರ್ತದೆ ನೋಡಿ ಮಾ ಯಾ ಶ್ರೀಮದಾಚಾರ್ಯರು ಹೇಳುತ್ತಾರೆ ಮಾ ಅಂದರೆ ಇಲ್ಲ ಅಮಾನೋನಃ ಪ್ರತಿಷೇಧೆ ಮಾ ಅಂದರೆ ಇಲ್ಲದೇ ಇದ್ದದ್ದು ಯಾ ಅಂದರೆ ತಿಳಿಸಿಕೊಡುತ್ತದೆ ಯಾಪಯತಿ ಇಲ್ಲದೇ ಇದ್ದದ್ದನ್ನು ತಿಳಿಸಿಕೊಡುವುದು ಅಂದರೆ ಮೋಹಕಾರಣ ಅಂತ ಅರ್ಥ ಇಲ್ಲದಿರುವ ಇಷ್ಟ ಸಾಧನತ್ವವನ್ನು ತಿಳಿಸಿಕೊಡ್ತದೆ ಮಾ ಅವಿದ್ಯಮಾನಂ ಯಾಪಯತಿ ಇತಿ ಮಾಯಾ ಇಲ್ಲದಿರುವುದನ್ನು ತಿಳಿಸಿಕೊಡುವುದು ಯಾವುದು ಅದು ಮಾಯೆ ಆದ್ದರಿಂದ ವಿಪರೀತ ಜ್ಞಾನವನ್ನು ಹುಟ್ಟಿಸುವಂತಹ ವಸ್ತು ಅಂತಿಷ್ಟೇ ತಾತ್ಪರ್ಯವೇ ಹೊರತು ಸುಳ್ಳು ಅಂತ ಅರ್ಥ ಅಲ್ಲಿದ್ಯಮಾನಂ ಮೇತ್ಯುಕ್ತ ತಜ್ಞಾಪತಿ ಯತ್ ಸ್ವಯಂ ಆದ್ದರಿಂದ ಅದಕ್ಕೆ ಮಾಯಾ ಅಂತ ಕರೀತಾರೆ ಇದೂ ದೇವರ ವಸ್ತುವು ದೇವರ ಮಾಯೆ ಇದನ್ನು ನೋಡಿ ಇವನಿಗೆ ತಪ್ಪು ತಿಳುವಳಿಕೆ ಬರಲಿ ಅಂತ ದೇವರು ಇಚ್ಛೆ ಮಾಡ್ತಾನೆ ಆದ್ದರಿಂದ ದೇವರ ಇಚ್ಛೆಯೂ ಮಾಯೆ ದೇವರಿಂದ ನಿರ್ಮಿತವಾದ ಈ ವಸ್ತುವು ಒಂದು ಅರ್ಥದಲ್ಲಿ ಮಾಯೆ ದೇವರ ಇಚ್ಛೆಯೂ ಮುಖ್ಯವಾಗಿ ಮಾಯಾ ಯಾಕೆಂದರೆ ಅವನ ಇಚ್ಛೆಯಿಂದಲೇ ನಮಗೆ ತಪ್ಪು ತಿಳುವಳಿಕೆ ಬಂದದ್ದು ಇನ್ನೊಂದು ಅರ್ಥದಲ್ಲಿಯೂ ಮಾಯಾ ಅಂತ ಕರೀತಾರೆ ಭಗವಂತನ ಇಚ್ಛೆಯನ್ನು ಕುದ್ರಚಿತ್ ಜ್ಞಾನರೂಪಂ ಸಲ್ಲಾಭರೂಪಂಚಣ್ಯತೆ ಇದು ಭಗವಂತನ ಇಚ್ಛೆಗೆ ಮಾತ್ರ ಸಂಬಂಧಪಟ್ಟದ್ದು ಸ್ತ್ರೀಗೆ ಸಂಬಂಧಪಟ್ಟ ಹಾಗೆ ಅರ್ಥ ಮಾಡಬಾರದು ಇಲ್ಲಿ ಪರಮಾತ್ಮನ ಇಚ್ಛೆ ಇದು ಮಾಯಾ ಯಾಕೆ ಅಂದರೆ ಅದು ಜ್ಞಾನರೂಪನೂ ಹೌದು ಲಾಭರೂಪನೂ ಹೌದು ಆದ್ದರಿಂದ ಭಗವಂತನ ಇಚ್ಛೆಗೆ ಮಾಯಾ ಅಂತ ಕರೀತಾರೆ ಅಂದರೆ ಈಗ ವಿಗ್ರಹ ಬೇರೆ ಮಾ ಯಾಪಯತಿ ಅವಿದ್ಯಮಾನಂ ಯಾಪಯತಿ ಮಾಯಾ ಅಲ್ಲ ಈಗ ಮಾ ಚಾ ಚ ಮಾಯಾ ಮಾ ಅಂದರೆ ಜ್ಞಾನ ಭಗವಂತನ ಇಚ್ಛೆ ಇದು ಜ್ಞಾನರೂಪವಾರದ್ದು ಯಾ ಪ್ರಾಪಣೆ ಪ್ರಾಪ್ತಿ ಅಂದರೆ ಪ್ರಾಪ್ತಿ ಲಾಭ ಹೀಗಾಗಿ ಯಾ ಅಂದರೆ ಲಾಭರೂಪವಾರದ್ದು ಜ್ಞಾನರೂಪವೂ ಆಗಿ ಲಾಭವರೂಪವೂ ಆದದ್ದರಿಂದ ಭಗವಂತನ ಇಚ್ಛೆಗೆ ಮಾಯಾ ಎಂಬುದಾಗಿ ಕರೀತಾರೆ ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ ಇನ್ನು ಮೂರನೆಯ ಕಾರಣಕ್ಕಾಗಿಯೂ ಪರಮಾತ್ಮನ ಇಚ್ಛೆಯನ್ನು ಮಾಯಾ ಅಂತ ಕರೀತಾರೆ ಮಯಂ ಪ್ರಾಚುರ್ಯ ಉದ್ದಿಷ್ಟ ಮಾಯಾ ತತ್ ಪ್ರಚುರೇತ್ಯಪಿ ಮಾಯಾ ಅಂದರೆ ಪ್ರಧಾನ ಮಯ ಏವ ಮಾಯಾ ಪ್ರಧಾನವಾದದ್ದರಿಂದ ಮಾಯಾ ಅಂತ ಭಗವಂತನ ಹೆಚ್ಚೆಗೆ ಕರೀತಾರೆ ಜಗತ್ತಿನಲ್ಲಿ ಯಾವುದೇ ಕಾರ್ಯ ನಡೆಯುವುದಕ್ಕೂ ಪ್ರಧಾನ ಹೇತುವಾರದ್ದು ಭಗವದಿಚ್ಛೆಯಾದದ್ದರಿಂದ ಮಯ ಅಂದರೆ ಪ್ರಧಾನ ಜಗತ್ತಿನ ಎಲ್ಲ ಆಗುಹೋಗುಗಳಿಗೆ ಪ್ರಧಾನ ಕಾರಣವಾದ ಭಗವದಿಚ್ಛೆ ಅದು ಮಾಯಾ ಹಾಗಾದರೆ ಪರಮಾತ್ಮನ ಸರ್ವಕಾರಣವಾದ ಪ್ರಧಾನವಾದ ಭಗವದ್ ಇಚ್ಛೆ ಜ್ಞಾನರೂಪವಾದಂತಹ ಲಾಭರೂಪವಾದ ಭಗವದ್ ಇಚ್ಛೆ ನಮ್ಮೆಲ್ಲರಿಗೆ ಮೋಹವನ್ನು ತಂದುಕೊಡಬೇಕೆಂಬ ಭಗವಂತನ ಒಂದು ಇಚ್ಛೆ ಆ ಇಚ್ಛೆಯಿಂದಾಗಿ ಪರಮಾತ್ಮ ಈ ತರಹದ ವಿಶಿಷ್ಟವಾದ ಆಕರ್ಷಕವಾದ ರೂಪವನ್ನು ಅಲ್ಲಲ್ಲಿ ಸೃಷ್ಟಿ ಮಾಡಿದ್ದಾನೆ ಅದರಿಂದಾಗಿ ಮನಸ್ಸಿಗೆ ಆಕರ್ಷಣೆಯಾಗತ್ತೆ ಆದರೆ ಅದೇ ಭಗವಂತನಿಗೆ ಶರಣು ಹೋಗಿ ಆ ಆಕರ್ಷಣೆಗೆ ಒಳಗಾಗದೇ ನಾವಿರಬೇಕೇ ಹೊರತು ಆಕರ್ಷಿತರಾಗಿ ಪತಂಗದಂತೆ ನರಕದಲ್ಲಿ ಅಗ್ನಿಯಲ್ಲಿ ಪತಂಗ ಬೀಳುವಂತೆ ನರಕದಲ್ಲಿ ನಾವು ಬೀಳಬಾರದು ಇಷ್ಟ ಆಯಿತು ಅಲ್ಲ ಮಾಯಾ ಅಂದರೆ ಸುಳ್ಳು ಎಷ್ಟು ಸುಲಭವಾಗಿ ಅರ್ಥ ಇದ್ದದ್ದನ್ನು ಬಿಟ್ಟು ಇದು ಎಷ್ಟು ತಲೆಕೆಡಿಸಿ ಅರ್ಥವನ್ನು ಹೇಳ್ತಾ ಇದ್ದೀರಿ ದೇವ ಮಾಯೆ ದೇವರು ಮಾಡಿದಂತಹ ಮಾಯೆ ಸುಳ್ಳು ಕಲ್ಪಿತ ಐಂದ್ರಜಾಲಿಕವಾದ ಮಾಯೆಯಿಂದ ಇದೆಲ್ಲವನ್ನು ಮಾಡಿದ್ದಾನೆ ಇದನ್ನು ನಂಬಬೇಡಿ ಎಷ್ಟು ಚೆನ್ನಾಗಿದೆ ಬಹಳ ಶೀಘ್ರದಲ್ಲಿ ವೈರಾಗ್ಯ ಬರ್ತದೆ ಇದು ಸತ್ಯ ಇದು ಸತ್ಯವಾದರೂ ಅಡ್ಡಿ ಇಲ್ಲ ಇದು ನಶ್ವರ ಇದರಿಂದ ಮುಂದೆ ನರಕ ಆಗತ್ತೆ ಇದೆಲ್ಲ ಹೇಳೋದಕ್ಕಿಂತಲೂ ಇದು ಸುಳ್ಳು ಅಂತ ಹೇಳಿದರೆ ಸುಲಭವಾಗಿ ವೈರಾಗ್ಯ ಬರ್ತದಲ್ಲ ಅಲ್ಲ ನೀವು ಹೇಳಿದರೆ ಅದು ಸುಳ್ಳು ಆಗಿರಬೇಕಲ್ಲ ಸುಳ್ಳಾಗಿದೆ ಅಂತ ವೇದನೆ ಹೇಳುತ್ತದೆ ಸುಳ್ಳಾಗಿದೆ ಅಂತ ವೇದನೆ ಹೇಳುತ್ತದೆ ಮಾಯಾಮಾತ್ರ ಮಿದಂ ದ್ವೈತಮ್ ಅದ್ವೈತಂ ಪರಮರ್ಥತಃ ಪ್ರಪಂಚೋ ಯದಿ ವಿದ್ಯೆತ ನಿವರ್ತೆ ತನ ಸಂಶಯ ಮಾಯಾಮಾತ್ರ ದ್ವೈತಂ ಅದ್ವೈತಂ ಪರಮರ್ಥತಃ ವಿಕಲ್ಪೋ ವಿನಿವರ್ತೆತ ಕಲ್ಪಿತೋ ಯಿ ಕೇನಚಿತ ಉಪದೇಶಾದವಾದೋ ಜ್ಞಾತೆ ದ್ವೈತನ್ನ ವಿದ್ಯತೆ ಹೀಗೆ ಸ್ಪಷ್ಟವಾಗಿ ವೇದವೇ ಇದೆಲ್ಲವೂ ಮಾಯಾ ಕಲ್ಪಿತ ಅಂತ ಹೇಳುವಾಗ ನೀವು ಇದನ್ನು ಯಾಕೆ ಸತ್ಯ ಅಂತ ಒಪ್ಪಿ ಕೇವಲ ಭಗವದ್ ಇಚ್ಛಾಧೀನಾ ಅಂತಿಷ್ಟೇ ವ್ಯಾಖ್ಯಾನವನ್ನು ಮಾಡ್ತೀರಿ ಇದೆಲ್ಲವೂ ಮಿಥ್ಯಂತ ಯಾಕೆ ಹೇಳಬಾರದು ಅಂತ ಆ ಶ್ರುತಿಗಳಿಗೂ ಹಾಗೆ ಅರ್ಥಲ್ಲಪ್ಪ ಆ ಎಲ್ಲ ಶ್ರುತಿಗಳೂ ಕೂಡ ಜಗತ್ತಿನ ಸತ್ಯತ್ವವನ್ನೇ ಹೇಳುತ್ತದೆ ಮಿಥ್ಯಾತ್ವವನ್ನು ಹೇಳೋದಿಲ್ಲ ಅಂತ ಹೇಳುವುದಕ್ಕೋಸ್ಕರ ಮುಂದಿನ ಭಾಗವತ ತಾತ್ಪರ್ಯವನ್ನು ಆಚಾರ್ಯರು ತಿಳಿಸ್ತಾರೆ ಮೊದಲನೇದಾಗಿ ಅದ್ವೈತಂ ಪರಮಾರ್ಥತಃ ಅಂತ ಹೇಳಿದರಲ್ಲ ಏನು ಅದರರ್ಥ ಏನು ಸ್ವತಂತ್ರ ಪರಮಾರ್ಥಾಖ್ಯಂ ಸ್ವತಂತ್ರೈಕಾ ಹರಿರ್ಮತಿ ಸೈವ ಮಾಯಾಸಿಷ್ಟ ಮುಖ್ಯತತ್ಸ್ವಿಕ ಮತಿಮನ್ಮತಿಭೇದೋ ನ ವಿಷ್ಣೋ ಕ್ವಚಿ ದಿಶ್ಯತೆ ಪಾರಮೇನ ನಾಸ್ತ್ಯ ತದನ್ಯತ್ತದ್ವಶಮ್ಯತ ಅದ್ವೈತಂ ಪರಮರ್ಥತಃ ಅಂದರು ಪರಮರ್ಥತಃ ಅದ್ವೈತಂ ನಿಜವಾಗಿ ನೋಡಿದರೆ ಅದ್ವೈತನೇ ನಿಜ ಈ ದ್ವೈತ ಎಲ್ಲ ಮಾಯಿ ಸುಮ್ಮನೆ ಹಾಗೆ ಹೇಳಿಬಿಟ್ಟರೆ ನಿಮಗೆ ಭಾಳ ಮನಸ್ಸಿಗೆ ಬೇಜಾರಾಗ್ತದೆ ಎಷ್ಟು ಕಷ್ಟಪಟ್ಟು ಹಣ ಗಳಿಸಿರ್ತೀರಿ ಸಂಪತ್ತು ದುಡ್ಡು ದೊಡ್ಡ ಮನೆ ಕಟ್ಟಿ ಇಷ್ಟೆಲ್ಲ ಮಾಡಿ ಇದೆಲ್ಲ ಸುಳ್ಳು ಅಂದರೆ ಒಂದೇ ಸಲ ಮನಸ್ಸಿಗೆ ಬೇಜಾರಾಗತ್ತೆ ಅಂತ ಹೇಳೋದಿಲ್ಲ ನಿಜವಾಗಿ ನೋಡಿದರೆ ದೇವರೊಂದೇ ಸತ್ಯ ಇದೆಲ್ಲ ಸುಳ್ಳು ಅನ್ನೋದೇ ನಿಜ ಅಂತ ಉಪನಿಷತ್ತು ಹೇಳಿದ ಹಾಗೆ ಅನ್ನಿಸ್ತದೆ ಹಾಗರ್ಥ ಅಲ್ಲ ಈ ಪರಮಾರ್ಥಿಕ ಸತ್ಯ ವ್ಯಾವಹಾರಿಕ ಸತ್ಯ ಪ್ರಾದಿಭಾಷಿಕ ಸತ್ಯ ಅನ್ನೋ ಈ ಪರಿಭಾಷೆ ಇತ್ತೀಚಿನವರು ಮಾಡಿದ್ದು ವೇದದ ಭಾಷೆಯಲ್ಲಿ ಪರಮಾರ್ಥ ಅನ್ನುವ ಶಬ್ದಕ್ಕೆ ಹೀಗೆ ಅರ್ಥ ಅಲ್ಲ ಪರಮ ಅರ್ಥ ಪರಮ ಅಂದರೆ ಉತ್ತಮ ಪರಮಾರ್ಥ ಅಂದರೆ ಸರ್ವೋತ್ತಮವಾದ ಸ್ವತಂತ್ರವಾದ ವಸ್ತು ಅಂತ ಅರ್ಥ ಪರಮಾರ್ಥತಃ ಪರಮಾರ್ಥ ವಸ್ತುವನ್ನು ವಿವಕ್ಷೆ ಮಾಡಿ ಹೇಳುವುದಾದರೆ ಅದ್ವೈತಂ ಒಂದೇ ವಸ್ತು ಜಗತ್ತಿನಲ್ಲಿದೆ ಒಟ್ಟು ಜಗತ್ತಿನಲ್ಲಿ ವಸ್ತುಗಳು ಎಷ್ಟಿವೆ ಅಂತ ಕೇಳಿದರೆ ಹೇಳಿಕಾಗೋದಿಲ್ಲ ಅನಂತ ವಸ್ತುಗಳಿವೆ ಆದರೆ ಪರಮಾರ್ಥತಃ ಸರ್ವೋತ್ತಮವಾದ ವಸ್ತುವನ್ನು ವಿವಕ್ಷೆ ಮಾಡಿ ಕೇಳುವುದಾದರೆ ಅದ್ವೈತಂ ಒಂದೇ ವಸ್ತು ಇದೆ ಹೀಗೆ ಹೇಳಿದೆ ಜಗತ್ತಿನಲ್ಲಿ ಇನ್ಯಾವ ವಸ್ತುವು ಇಲ್ಲ ಅಂತ ಹೇಳ್ತಾ ಇಲ್ಲ ಉಪನಿಷತ್ತು ಸ್ವತಂತ್ರವಾದ ವಸ್ತು ಒಂದೇ ಇದೆ ಅಂತ ಹೇಳ್ತಾ ಇದೆ ಅದ್ವೈತಂ ಪರಮಾರ್ಥತಃ ಅದು ಸರಿ ಇದಕ್ಕೇನರ್ಥ ಹೇಳ್ತೀರಿ ಮಾಯಾ ಮಾತ್ರಮಿದಂ ದ್ವೈತಂ ಬರೀ ಅದ್ವೈತಂ ಪರಮಾರ್ಥತಃ ಅಂದರೆ ಅಡ್ಡಿ ಇರಲಿಲ್ಲ ಮಾಯಾಮಾತ್ರಮಿಧಂ ದ್ವೈತಮ್ ಅಂತ ಹೇಳಿದ್ದಾರಲ್ಲ ಅಂದರೆ ಮಾಯಾ ಅಂದರೆ ಭಗವದ್ ಇಚ್ಛೆ ಇದೀಗ ಹೇಳಿದ್ದೇವೆ ಹಿಂದೆ ಮಾಯಾಮಾತ್ರಮ್ ಅನ್ನುವುದಕ್ಕೆ ಎರಡರ್ಥ ಮಾಯೈವ ಮಾಯಾಮಾತ್ರಂ ಅಥವಾ ಮಾಯೆಯ ಮಿತಂ ತ್ರಾತಂಚ ಮಾಯಾಮಾತ್ರ ಎರಡೂ ಅರ್ಥ ಬೇರೆ ಕಡೆಗೆ ಹಾಗೆ ಅರ್ಥ ಮಾಡಿದ್ದಾರೆ ಮಾಯೆಯ ಮಿತಂ ತ್ರಾತಂ ಅದೇ ಅರ್ಥ ಇಲ್ಲಿಟ್ಟುಕೊಳ್ಳಬೇಕು ಅಂತೂ ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ ಇನ್ನು ಕೆಲವರದು ಮಾಯವ ಮಾಯಾ ಮಾತ್ರ ಇದೆಲ್ಲವೂ ಏನು ದೇವರ ಇಚ್ಛೆಯೇ ಇದು ದೇವರ ಇಚ್ಛೆಯೇ ಇದು ಅಂತ ಹೇಗೆ ಹೇಳೋದು ದೇವರ ಇಚ್ಛೆಯ ಅಧೀನವಾದದ್ದರಿಂದ ಯದಧೀನ ಎಸ್ಯ ಸತ್ತ ತದಿತ್ಯವ ಈ ಜಗತ್ತಿನ ಸಮಸ್ತವಾದ ಅಸ್ತಿತ್ವ ಎಲ್ಲ ಆಗುಹೋಗಗಳು ದೇವರ ಇಚ್ಛೆಯಿಂದಲೇ ನಡೀತದೆ ಆದ್ದರಿಂದ ಇದನ್ನು ದೇವರ ಇಚ್ಛೆ ಅಂತ ಕರೆದಿದ್ದಾರೆ ಇದೆಲ್ಲವೂ ಯಾರ ಅಧೀನ ದೇವರ ಅಧೀನ ದೇವರ ಇಚ್ಛೆಯ ಅಧೀನ ಅಂತ ಯಾಕಪ್ಪ ಹೇಳ್ತೀರಿ ಅಂದರೆ ಮತಿಮನ್ಮತಿ ಭೇದ ನಾಸ್ತಿ ದೇವರು ಬೇರೆ ಅಲ್ಲ ದೇವರ ಇಚ್ಛೆ ಬೇರೆ ಅಲ್ಲ ದೇವರ ಅಧೀನ ಅಂದರೂ ಒಂದೇ ದೇವರ ಇಚ್ಛೆಯ ಅಧೀನ ಅಂದರೂ ಒಂದೇ ಹಾಗಾದರೆ ಸ್ವತಂತ್ರ ಪರಮಾರ್ಥಾಖ್ಯಂ ಪರಮಾರ್ಥ ಅನ್ನುವುದೇ ಸ್ವತಂತ್ರವಾದದ್ದು ಸ್ವತಂತ್ರವಾದದ್ದು ಅನ್ನುವ ಶಬ್ದಕ್ಕೆ ಪರಮಾರ್ಥ ಅಂತ ಕರೀತಾರೆ ಸ್ವತಂತ್ರ ಏಕಾಹರೇರ್ಮತಿ ಭಗವಂತನ ಇಚ್ಛೆಯೂ ಸ್ವತಂತ್ರವಾದದ್ದು ಆದ್ದರಿಂದಲೇ ಅದು ಪ್ರಧಾನ ಮಯ ಮಯವಾದದ್ದರಿಂದಲೇ ಅದನ್ನು ಮಾಯಾ ಅಂತೂ ಕರೀತಾರೆ ಶೈವ ಮಾಯಾ ಸಮುದ್ದಿಷ್ಟ ಮುಖ್ಯತ ಸ್ತತ್ಸ್ವರೂಪಿಕ ಅದೇ ನಿಜವಾಗಿ ಮಾಯಾ ಶಬ್ದದ ಅರ್ಥ ಇನ್ನುಳಿದ ಮಾಯೆಗಳೆಲ್ಲ ಅವು ಅಮುಖ್ಯ ಮಾಯಾ ಶಬ್ದಾರ್ಥಗಳು ಪ್ರಧಾನವಾಗಿ ಮಾಯಾ ಅಂದರೆ ಭಗವಂತನ ಇಚ್ಛೆಯೇ ಪ್ರಕೃತಿ ಲಕ್ಷ್ಮೀ ಇವರೆಲ್ಲ ಅಮುಖ್ಯವಾಗಿ ಮಾಯಾಶಬ್ದಾರ್ಥರು ಹಾಗಾದರೆ ಭಗವದ್ ಅಧೀನ ಮತಿಮನ್ಮತಿ ಭೇದೋಪಿನ ವಿಷ್ಣು ಕೊಚಿತ್ ಇಷ್ಟೆ ದೇವರು ಬೇರೆ ಅಲ್ಲ ದೇವರ ಮತಿ ಅಂದರೆ ಇಚ್ಛೆ ಮತಿರಿಹ ಇಚ್ಛಾ ವ್ಯಾಕರಣದಲ್ಲಿ ಮತಿಬು ಪೂಜಾರ್ಥೇಭ್ಯಶ್ಚ ಎಂಬ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ವೃತ್ತಿಕಾರರು ಮತಿರಿಹ ಇಚ್ಛಾ ಬುದ್ಧೇ ಪೃಥಗು ಉಪಾದಂತ ಹೇಳ್ತಾರೆ ಮತಿಬುದ್ಧಿ ಪೂಜಾರ್ಥೇಭ್ಯಶ್ಚ ಹಾಗಾದರೆ ಮತಿ ಅಂದರೆ ಇಚ್ಛಾ ಅಂತ ಅರ್ಥ ಇದೆ ಮತಿಮನ್ಮತಿಭೇದ ಇಚ್ಛೆ ಇಚ್ಛೆವುಳ್ಳ ಪರಮಾತ್ಮ ಇವರಿಬ್ಬರಲ್ಲಿ ಭೇದ ಇಲ್ಲ ಹೀಗಾಗಿ ಭಗವಂತನ ಮಾಯೆ ಇದು ಅಂದರೆ ಪರಮಾತ್ಮನ ಅಧೀನವಾದದ್ದು ಜಗತ್ತು ಅಂತೂ ಇಷ್ಟೇ ತಾತ್ಪರ್ಯ ಪಾರಮಾರ್ಥೇನ ನಾಸ್ತೇವ ತದನ್ಯತ್ತದ್ವಶಮ್ಯತಃ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅನ್ನೋ ಕಡೆಗೆ ಇನ್ನುಳಿದ ಜಗತ್ತು ಇಲ್ಲವೇ ಇಲ್ಲ ಅನ್ನುವಂತಹ ಮಾತೂ ಇದೆ ಅದಕ್ಕೆ ತಾತ್ಪರ್ಯವೇನು ಎಲ್ಲವೂ ಭಗವದ್ ಅಧೀನಮಾನದ್ದರಿಂದ ಸ್ವತಂತ್ರವಾಗಿ ಇಲ್ಲ ಅಂತ ಇಷ್ಟೇ ತಾಕ್ತಾರೆ ಈ ತರಹದ ವ್ಯವಹಾರ ಲೋಕದಲ್ಲಿ ಉಂಟು ಬೇಕಾದಷ್ಟು ನಮಗೆ ಅವಕಾಶಗಳಿರ್ತದೆ ಇದೆಲ್ಲ ಬೇಕಾದಷ್ಟು ನಿಮಗೆ ಭೋಗ ಮಾಡಲಿಕ್ಕೆ ವಸ್ತು ಇದೆ ಸಂಪತ್ತಿದೆ ಹಣ ಇದೆ ಏನಿದೆ ಏನಿಲ್ಲ ಅಲ್ಲೋ ಇಷ್ಟೆಲ್ಲ ಇದೆ ಇಲ್ಲ ಯಾಕೆ ಇಲ್ಲಿ ಏನೇನು ಉಪಯೋಗ ಇದ್ದರೂ ಸ್ವಾತಂತ್ರ್ಯ ಇಲ್ಲ ಅದನ್ನು ಭೋಗ ಮಾಡಲಿಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ಲ ಇನ್ನೊಬ್ಬರ ಒಪ್ಪಿಗೆ ಕೇಳಬೇಕು ಅವರು ಒಪ್ಪಿಗೆ ಕೊಟ್ಟರೆ ತಿನ್ನೋದು ಇಲ್ಲದೇ ಇದ್ದರೆ ಇಲ್ಲ ಇದ್ದರೂ ಇಲ್ಲದೇ ಇದ್ದಾಗೆ ಸುಮ್ಮನೆ ಇದ್ದೀನಿ ಅಂದರೆ ಇದ್ದೀನಿ ಇಲ್ಲದೇ ಇದ್ದಾಗೇನೆ ಅಂತೇವೋ ಇಲ್ಲೋ ಯಾವ ಅರ್ಥದಲ್ಲಿ ಇದ್ದರೂ ಕೂಡ ಸ್ವಾತಂತ್ರ್ಯನೇ ಇಲ್ಲ ಪೂರ್ಣ ಪರಾಧೀನವಾಗಿ ಇನ್ನೊಬ್ಬರು ಹೇಳಿಕೊಂಡು ಹೇಳಿದಂತೆ ಕೇಳಿಕೊಂಡು ಬದುಕಬೇಕು ಅಂತಂದಾಗ ಮನುಷ್ಯನಿಗೆ ಇದ್ದೇನೆ ಅಂತ ಹೇಳೋದಕ್ಕೆ ಆನಂದ ಇರೋದಿಲ್ಲ ಸುಮ್ಮನೆ ಇದ್ದೀನಷ್ಟೇ ನಿಜವಾಗಿ ನೋಡಿದರೆ ನಾನು ಇದ್ದಾಗೆ ಅಲ್ಲ ಅಷ್ಟೇ ಅರ್ಥದಲ್ಲಿ ಹೇಳಿದ್ದಾರೆ ಜಗತ್ತು ಇದೆ ಅಂದರೆ ಇದೆ ಆದರೆ ನಿಜವಾಗಿ ನೋಡಿದರೆ ಇಲ್ಲದೇ ಇದ್ದಾಗೇನೆ ಯಾಕೆ ಸ್ವತಂತ್ರವಾಗಿ ಇಲ್ಲ ಪೂರ್ಣವಾಗಿ ಭಗವದ್ ಅಧೀನ ದೇವರು ಹೇಗೆ ಹೇಳ್ತಾನೋ ಹೇಗೆ ಇಚ್ಛೆ ಮಾಡ್ತಾನೋ ಹಾಗೆ ನಡೆಯಬೇಕು ಇಷ್ಟೇ ಅರ್ಥದಲ್ಲಿ ಜಗತ್ತನ್ನು ಇಲ್ಲ ಅಂತ ಹೇಳಿತ್ತು ಅನಾಧ್ಯಂತ ಕಾಲೇಶು ವಿದ್ಯಮಾನಮಿ ಧ್ರುವಂ ಅಸ್ವಾತಂತ್ರ್ಯಾತ್ತು ನಾಸ್ತೇವೆತ್ಯಂ ವಾಚ್ಯಂ ಜಗತ್ ಸದಾ ಅನಾಧ್ಯನಂತ ಕಾಲದಲ್ಲಿ ಈ ಜಗತ್ತು ವಿದ್ಯಮಾನವಾದರೂ ಅಸ್ವತಂತ್ರವಾದದ್ದರಿಂದ ಮಾತ್ರ ಇಲ್ಲ ಅಂತ ಹೇಳುತ್ತಾರೆ ಅನಾಧ್ಯಕಾಲದಲ್ಲಿ ವಿದ್ಯಮಾನವಾಗಿದೆಯೇ ಆ ಜಗತ್ತು ಇಲ್ಲಲ್ಲ ಅಂದರೆ ಸದಾ ವೃತ್ತೈರ್ ವಿದ್ಯಮಾನಂ ಇತಿ ಬ್ರೂಯಾದ ಯದಿ ಕ್ವಚಿತ ತಿ ನಾಶಬದೀದ ಪ್ರವಾಹಾಧ್ಯ ನಿತ್ಯ ಜಗತ್ತನ್ನು ಇಲ್ಲ ಅಂತ ಹೇಳುವಾಗ ಉದ್ದೇಶ ಅಸ್ವತಂತ್ರವಾಗಿದೆ ಅಂತ ಇದೇ ಅಂತ ಅನೇಕ ಕಡೆಗೆ ಹೇಳುತ್ತಾರೆ ಅದರ ಉದ್ದೇಶ ಯಾವಾಗಲೂ ಸತ್ಯವಾಗಿದೆ ಅಂತ ಯಾವಾಗಲೂ ಸತ್ಯವಾಗಿಲ್ಲ ಈ ಜಗತ್ತು ಯಾವಾಗಲೂ ಇಲ್ಲಿ ಸತ್ಯವಾಗಿದೆ ನಾಶವಾಗತ್ತಲ್ಲ ಅಂದರೆ ಪ್ರವಾಹತಃ ನಿತ್ಯವಾಗಿದೆ ವ್ಯಕ್ತಿಗಳನ್ನು ನೋಡಿದರೆ ಇದಕ್ಕೆ ನಾಶ ಇದೆ ಈ ಜಗತ್ತು ಹೋದರೂ ಇಂತಹ ಜಗತ್ತು ಇದ್ದೇ ಇರುತ್ತೆ ಈ ನದಿ ಯಾವಾಗಲೂ ಹರಿತಿದೆ ಅಂತ ಯಾವಾಗಲೂ ನದಿ ಇದ್ದೇ ಇರುತ್ತೆ ಹನ್ನೆರಡು ತಿಂಗಳು ನಮ್ಮೂರಲ್ಲಿ ನದಿ ಇದ್ದೇ ಇರ್ತದೆ ಹೋಗೋದೇ ಇಲ್ಲ ಹನ್ನೆರಡು ತಿಂಗಳಲ್ಲ ಹನ್ನೆರಡು ತಾಸು ಇರೋದಿಲ್ಲ ಅದು ಹೋಗ್ತಾನೇ ಇರ್ತದೆ ನದಿ ಇರೋದು ಹೇಗೆ ಹಾಗಾದರೆ ನದಿಯ ನೀರು ಇದ್ದದ್ದು ಒಂದೇ ಇರೋದಿಲ್ಲ ಹನ್ನೆರಡು ಕ್ಷಣವೂ ಇರೋದಿಲ್ಲ ಅದು ಒಂದು ಕಡೆಗಿದ್ದ ನೀರು ಒಂದು ಕ್ಷಣದಲ್ಲಿ ಮುಂದೆ ಸರಿದು ಹೋಗಿಬಿಡ್ತದೆ ಆದರೆ ಯಾವಾಗಲೂ ಹನ್ನೆರಡು ತಿಂಗಳು ಇರುತ್ತೆ ನೂರು ವರ್ಷ ಆಯಿತು ಇನ್ನೂ ನದಿ ಬತ್ತಿಲ್ಲ ಇದರ ಅರ್ಥ ಏನು ನದಿ ಒಂದಿಲ್ಲ ಬಂದು ನೀರಿನ ಪ್ರವಾಹ ಇದ್ದೇ ಇರ್ತದೆ ಅಂತ ಹಾಗೆ ಜಗತ್ತು ಯಾವಾಗಲೂ ಇದೆ ಎನ್ನುವುದರ ತಾತ್ಪರ್ಯ ಈ ಜಗತ್ತು ಹೋದರೂ ಇನ್ನೊಂದು ಜಗತ್ತು ಬರುತ್ತದೆ ಅಂತೂ ಒಂದಿಲ್ಲ ಒಂದು ಜಗತ್ತು ಇದ್ದೇ ಇರ್ತದೆ ಎನ್ನುವ ಅರ್ಥದಲ್ಲಿ ಜಾಗತಿಕವಾದ ಪದಾರ್ಥಗಳನ್ನು ಯಾವಾಗಲೂ ಇದೆ ಅಂತೂ ವ್ಯವಹಾರ ಮಾಡ್ತಾರೆ ನಾಶವಾಗತ್ತೆ ಅಂತನ್ನುವುದನ್ನು ಹೇಳುತ್ತಾರೆ ಎರಡೂ ತಪ್ಪಲ್ಲ ಸದಾವೃತ್ತೇ ವಿದ್ಯಮಾನಂ ಯದಿ ವಿದ್ಯಮಾನ ಸದಾವೃತ್ತೇಹೇ ವಿದ್ಯಮಾನಮಿತಿ ಕ್ವಚಿತ್ ಬ್ರೂಯಾತ್ ಯದಿ ಅಂದರೆ ಯದ್ಯಪಿ ಯದ್ಯಪಿ ಯಾವಾಗಲೂ ಇದ್ದದ್ದರಿಂದ ವಿದ್ಯಮಾನ ಅಂತ ಕೆಲವೊಮ್ಮೆ ಕರೀತಾರೆ ತಥಾಪಿ ಹಾಗಿದ್ದರೂ ಕೂಡ ಇದಂ ನಾಶವತ ಈ ಜಗತ್ತಿಗೆ ನಾಶವಾಗ್ತದೆ ಅನ್ನುವುದನ್ನು ತಿಳಿಯಿರಿ ಹಾಗಾದರೆ ನಿತ್ಯ ಅನ್ನುವ ಮಾತಿಗೆ ಅರ್ಥ ಏನದು ತಪ್ಪೇ ಅದು ತಪ್ಪಲ್ಲ ಪ್ರವಾಹಾಧ್ಯ ನಿತ್ಯತ ಪ್ರವಾಹತಃ ಅದು ನಿತ್ಯವಾರದ್ದರಿಂದ ವಿದ್ಯಮಾನ ಸದಾ ಅಂತನ್ನುವುದು ಸರಿಯೇ ನಾಶವಾಗತ್ತೆ ಅನ್ನುವುದು ಸರಿಯೇ ಅಥೋನಿವರ್ತ್ಯ ಮಿತ್ಯಾಹು ಈ ಕಾರಣಕ್ಕಾಗಿ ಪ್ರಪಂಚವನ್ನು ನಿವರ್ತ್ಯ ಅಂದಿದ್ದಾರೆ ಹೊರತು ಸುಳ್ಳು ಅನ್ನೋ ಅರ್ಥದಲ್ಲಿ ಅಲ್ಲ ಎಲ್ಲಿ ವಿಕಲ್ಪೋ ವಿನಿವರ್ತೆತ ಅಥವಾ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೆತ ನ ಸಂಶಯ ಅನ್ನೋ ಕಡೆಗೆ ಪ್ರಪಂಚ ಎದಿ ಯದ್ಯಪಿ ಇಲ್ಲಿ ಬೇರೆ ಅರ್ಥ ಹೇಳಿದ್ದಾರೆ ಇನ್ನು ತೆರೆ ಕಡೆಗೆ ಹೇಳಿದ ಅರ್ಥದಂತೆ ಇಲ್ಲಿ ಅರ್ಥ ಹೇಳ್ತಾ ಇಲ್ಲ ಪ್ರಪಂಚ ಯದಿ ವಿದ್ಯೇತ ಉತ್ಪದ್ಯೇತ ತರ್ಹಿ ನಿವರ್ತೇತ ನ ನಿವರ್ತತೆ ಅತಃ ನಾ ಉತ್ಪದ್ಯತೆ ಅನಾದಿಯಾದದ್ದು ಈ ಪ್ರಪಂಚ ಅಂದರೆ ಭೇದ ಪಂಚಕ ಅಂತ ಅರ್ಥ ಮಾಡಿದ್ದಾರೆ ಬೇರೆ ಕಡೆಗೆ ಜೀವಜೀವಭೇದ ಜೀವ ಜಡಭೇದ ಇತ್ಯಾದಿ ಭೇದಗಳ ಪಂಚಕ ಪ್ರಪಂಚ ಪಂಚಭೇದಗಳೇನಿವೆ ಇವುಗಳು ಹೊಸದಾಗಿ ಹುಟ್ಟಿದ್ದಲ್ಲ ಹುಟ್ಟಿದ್ದರೆ ನಾಶವಾಗಬೇಕಾಗಿತ್ತು ನಾಶವಾಗಿಲ್ಲ ಅಂದಮೇಲೆ ಇದು ಹುಟ್ಟಿಲ್ಲ ಅನಾದಿ ಅಂತ ಅರ್ಥವನ್ನು ಬೇರೆ ಕಡೆಗೆ ಮಾಡ್ತಾರೆ ಇಲ್ಲಿ ಪ್ರಪಂಚ ಅಂದರೆ ಪ್ರಪಂಚ ಪ್ರಪಂಚ ಯದಿ ಅಂದರೆ ಯದ್ಯಪಿ ಯದ್ಯ ಪ್ರಪಂಚ ವಿದ್ಯತೆ ಪ್ರಪಂಚ ಇದು ಯದ್ಯಪಿ ಇದೆ ಸತ್ಯವಾಗಿದೆ ಆದರೂ ಕೂಡ ನಿವರ್ತತೆ ನಿವರ್ತೆತ್ ಅನ್ನುವುದಕ್ಕೆ ನಿವರ್ತತೆ ಅಂತ ಅರ್ಥ ನಿವರ್ತತೆ ನಾಶವಾಗತ್ತೆ ಯದ್ಯಪಿ ಈ ಪ್ರಪಂಚ ಸತ್ಯ ಆದರೆ ನಾಶವಾಗತ್ತೆ ಅಥ ನಿವರ್ತ್ಯ ಮಿತ್ಯಾಹು ಸತ್ಯವಾದರೂ ನಾಶವಾಗತ್ತೆ ಎನ್ನುವ ಕಾರಣಕ್ಕೆ ಮಾತ್ರ ಇದನ್ನು ನಿವರ್ತ್ಯ ಅಂತಂತಾರೆ ಪ್ರಪಂಚೋ ಹ್ಯಸ್ತಿ ಯದ್ಯ ನೋಡಿ ಯದಿ ಎನ್ನುವುದಕ್ಕೆ ಯದ್ಯಪಿ ಅಂತ ಅರ್ಥ ಯಿ ಪ್ರಪಂಚ ಅಸ್ತಿ ತಿ ನಿವ ನಿವರ್ತತೆ ಯದ್ಯಪಿ ಪ್ರಪಂಚ ಸತ್ಯವಾಗಿದೆ ಆದರೂ ನಾಶವಾಗತ್ತೆ ವಿಷ್ಣುರಿಚ್ಛಾವಶತ್ವಚ ಮಾಯಾಮತ್ರಟಂ ಇದು ಪರಮಾತ್ಮನ ವಶವಾದದ್ದರಿಂದ ಮಾಯಾಮಾತ್ರ ಎಂಬುದಾಗಿ ಕರೀತಾರೆ ನೋಡಿ ಮಾಯಾಮಾತ್ರ ಅನ್ನುವುದಕ್ಕೆ ಸುಳ್ಳು ಅಂತ ಅರ್ಥ ಹೇಳಿದರೆ ಈ ಶ್ಲೋಕ ಸಂಗತವಾಗುತ್ತೆ ನಿಜವಾಗಿ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತನ ಸಂಶಯ ಪ್ರಪಂಚ ಒಂದು ಸರಿಯಾಗಿ ಅರ್ಥ ಮೇಲ್ನೋಟಕ್ಕೆ ನೋಡೋಣ ಪ್ರಪಂಚೋ ಯದಿ ವಿದ್ಯೇತ ಒಂದು ವೇಳೆ ಪ್ರಪಂಚ ಅಂತ ಸತ್ಯವಾದದ್ದಿದ್ದರೆ ನಿವರ್ತೇತನ ಸಂಶಯ ಅದು ನಿವೃತ್ತವಾಗಬೇಕಾಗಿತ್ತು ನಿವೃತ್ತವಾಗೋದಿಲ್ಲ ಆದ್ದರಿಂದ ಅದು ಇಲ್ಲವೇ ಇಲ್ಲ ಇದೆಲ್ಲವೂ ಮಾಯಾಮಾತ್ರ ಹೀಗೆ ಮೇಲ್ನೋಟಕ್ಕೆ ಅರ್ಥ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೆಯತ ನ ಅನ್ನೋದಕ್ಕೆ ಹೀಗೆ ಅರ್ಥ ಹೇಳಿದರೆ ಅವರಿಗೂ ಅನುಕೂಲವಾಗುವುದಿಲ್ಲ ಇದು ನಿವರ್ತೇತ ಅನ್ನೋದಕ್ಕೆ ಅವರೇನು ಅರ್ಥ ಮಾಡಬೇಕು ಅಂದರೆ ಬಾಧ್ಯವಾಗತ್ತೆ ಅಂತ ಅರ್ಥ ಮಾಡಬೇಕು ಪ್ರಪಂಚೋ ಯದಿ ವಿದ್ಯೇತ ಪ್ರಪಂಚ ಒಂದು ಪ್ರಪಂಚ ವಿದ್ಯ ಪ್ರಪಂಚ ಇವ ದೃಶ್ಯತೆ ಪ್ರಪಂಚ ಇದೆ ಅಂತ ನಮಗೆ ತೋರ್ತದೆ ಆದರೆ ವಸ್ತುಸ್ಥಿತಿಯಲ್ಲಿ ಇದು ಬಾಧ್ಯವಾಗತ್ತೆ ಇದು ಇಲ್ಲ ಅಂತ ನಮಗೆ ಆಮೇಲೆ ತೋರ್ತದೆ ಆದ್ದರಿಂದ ಇದು ಮಾಯಾಮಾತ್ರ ಅಂತ ಆದರೆ ನಿಮ್ಮ ಪ್ರಕಾರ ಪ್ರಪಂಚ ಇದು ಪ್ರಪಂಚ ವಿದ್ಯೇತೆ ಅನ್ನೋದಕ್ಕೆ ಇಲ್ಲಿ ಹೇಳಿದೆ ಅರ್ಥ ಏನು ಪ್ರಪಂಚ ಯದ್ಯಪಿ ವಿದ್ಯತೆ ಪ್ರಪಂಚ ಯದ್ಯಪಿ ಸತ್ಯವಾಗಿದೆ ಆದರೂ ಕೂಡ ನಿವೃತ್ತವಾಗತ್ತೆ ಹಾಗಾದರೆ ಮಾಯಾಮಾತ್ರೆ ಯಾಕಾಗಬೇಕು ಪ್ರಪಂಚ ಇದೆ ನಿವೃತ್ತವಾಗುತ್ತೆ ಆಗಲಿ ಮಾಯಾಮಾತ್ರೆ ಯಾಕಾಗಬೇಕು ಒಂದಕ್ಕೊಂದು ಸಂಬಂಧ ಏನು ಅಂತ ಅಂದರೆ ಹುಟ್ಟು ಸಾವುಗಳೆರಡೂ ದೇವರಿಂದ ಆಗತ್ತೆ ಅನ್ನುವುದನ್ನು ಇಟ್ಟುಕೊಳ್ಳಿ ಪ್ರಪಂಚ ಇದು ದೇವರಿಂದಲೇ ಹುಟ್ಟುತ್ತದೆ ದೇವರಿಂದಲೇ ನಾಶವಾಗತ್ತೆ ದೇವರ ಇಚ್ಛೆಯಿಂದಲೇ ಹುಟ್ಟಿ ದೇವರ ಇಚ್ಛೆಯಿಂದಲೇ ನಾಶವಾಗತ್ತೆ ಆದ್ದರಿಂದ ಮಾಯಾಮಾತ್ರಂ ಭಗವದ್ ಇಚ್ಛಾಧೀನವಾಗಿದೆ ಅದನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ ವಿಷ್ಣೋರಿಚ್ಛಾವಶ್ವಾಚ್ ಮಾಯಾ ಮಾತ್ರ ಸ್ಫುಟಂ ಪರಮಾರ್ಥಂತ್ವೇಕಮೇವ ಸ್ವಾತಂತ್ರ್ಯ ವಿಷ್ಣುಮವ್ಯಯಂ ಪರಮಾರ್ಥತಃ ಪರಮಾತ್ಮ ಒಬ್ಬನೇ ಒಬ್ಬ ಸರ್ವೋತ್ತಮನಾದದ್ದರಿಂದ ಅವನನ್ನು ಒಬ್ಬನೇ ಒಬ್ಬ ಅದ್ವೈತ ಎಂಬುದಾಗಿ ಕರಿತಾರೆ ಸ್ವತಂತ್ರನಾದ ಅವ್ಯಯನಾದ ನಾಶರಹಿತನಾದ ವಿಷ್ಣುವನ್ನ ಪರಮಾರ್ಥ ಅದ್ವೈತ ಅಂತ ಕರಿತಾರೆ ಅಷ್ಟೇ ಹೊರತು ಇನ್ನೊಂದು ವಸ್ತು ಇಲ್ಲ ಅನ್ನುವ ಅಭಿಪ್ರಾಯದಲ್ಲ ಯಿ ಕಲ್ಪಯತೀದ್ ಸೇವ ವಿ ನಿವರ್ತೇತ್ ವಿಷ್ಣುಸ್ತಸ್ಮತ್ತ ನಾಸ್ತಿ ವೈತ ಮುಚ್ಯತೆ ಸ್ವಾತಂತ್ರ್ಯಣ ಹರೌ ಜ್ಞಾತೆ ಪರಾಧೀನತ್ನಚಯತ್ ಇಹುರುಪದೇಷ್ಟಾರಚಾರ್ಯಸ್ತತ್ವೇದಿ ಪ್ರಪಂಚೋ ಯದಿ ವಿದ್ಯೇತ ಅನ್ನುವುದಕ್ಕೆ ಅರ್ಥ ಹೇಳಿದರು ಪ್ರಪಂಚ ಯದ್ಯಪಿ ವಿದ್ಯೆತೆ ಪ್ರಪಂಚ ಯದ್ಯಪಿ ಸತ್ಯವಾಗಿದೆ ಆದರೂ ನಿವರ್ತೆತನ ಸಂಶಯ ಪರಮಾತ್ಮನ ಇಚ್ಛೆಯಿಂದ ಇದು ನಾಶ ಹೊಂದತ್ತೆ ಇದರೊಳಗೆ ಸಂಶಯೇ ಇಲ್ಲ ದೇವರ ಇಚ್ಛೆಯಿಂದ ದೇವರ ಇಚ್ಛೆ ಬಂದಾಗ ನಾಶ ಹೊಂದತ್ತೆ ಅಂದ ಮೇಲೆ ಪೂರ್ಣ ದೇವರ ಇಚ್ಛೆಗೆ ಅಧೀನ ಆದ್ದರಿಂದ ಇದು ಮಾಯಾಮಾತ್ರ ಪೂರ್ಣ ಭಗವದ್ ಇಚ್ಛಾಧೀನ ಸ್ವತಂತ್ರ ಅಲ್ಲ ಸ್ವತಂತ್ರ ಯಾರು ಹಾಗಾದರೆ ಅದ್ವೈತಂ ಪರಮಾರ್ಥತಃ ಪರಮಾರ್ಥನಾದ ಸರ್ವೋತ್ತಮನಾದ ವಿಷ್ಣು ಒಬ್ಬನೇ ಒಬ್ಬ ಸ್ವತಂತ್ರ ಇನ್ಯಾವುದು ಸ್ವತಂತ್ರ ಅಲ್ಲ ಅಲ್ಲಿಗೆ ಒಂದು ಕಥೆ ಮುಗಿಯಿತು ಇನ್ನು ಎರಡನೇ ಶ್ಲೋಕ ವಿಕಲ್ಪೋ ವಿನಿವರ್ತೆಯತ ಕಲ್ಪಿತೋ ಯದಿ ಕೇನಚಿತ ಅಂತ ಈ ಶ್ಲೋಕ ಯಾಕೆ ಹೊರಟಿದೆ ಅಂದರೆ ಈ ಜಗತ್ತು ಭಗವಂತನಿಂದಲೇ ಹುಟ್ಟತ್ತೆ ಪರಮಾತ್ಮನಿಂದಲೇ ನಾಶವಾಗತ್ತೆ ಅಂತ ಹೇಳ್ತೀರಾ ಪರಮಾತ್ಮನಿಂದಲೇ ಹುಟ್ಟಿ ಪರಮಾತ್ಮನಿಂದಲೇ ನಾಶವಾಗತ್ತೆ ಅಂತಾದರೆ ಪರಮಾತ್ಮನ ಅಧೀನ ಅಂತ ನಾವು ಅವಶ್ಯವಾಗಿ ಒಪ್ಪೋಣ ಆದರೆ ಭಗವಂತನಿಂದಲೇ ಹುಟ್ಟುತ್ತದೆ ಪರಮಾತ್ಮನಿಂದಲೇ ನಾಶವಾಗತ್ತೆ ಅಂತ ಹೇಗೆ ಹೇಳೋದು ಇದು ದೇವರಿಂದಲೇ ಉತ್ಪತ್ತಿ ನಾಶಗಳನ್ನು ಪಡೆಯೋದರಿಂದ ದೇವರ ಅಧೀನ ಸ್ವತಂತ್ರ ಅಲ್ಲ ಅಂತ ಹಿಂದೆ ನಿರ್ಣಯ ಮಾಡಿದಿರಿ ಇದು ಪ್ರವ ಅನಾದಿನಿತ್ಯ ಅಂತ ನಾವು ತಿಳಿದಿದ್ದೇವೆ ನಿತ್ಯವಾದ ಈ ವಸ್ತು ದೇವರಿಂದ ಹುಟ್ಟಿ ನಾಶವಾಗತ್ತೆ ಎನ್ನುವುದನ್ನೇ ನಾವು ಒಪ್ಪದೇ ಇರುವಾಗ ದೇವರ ಅಧೀನ ಅಂತ ಹೇಗೆ ಒಪ್ಪೋದು ಅದಕ್ಕೆ ಉತ್ತರ ಕೊಡ್ತದೆ ಇದು ನಿತ್ಯ ಅಂದರೆ ಪ್ರವಾಹತಃ ನಿತ್ಯ ಪ್ರವಾಹಿಗಳೇನಿವೆ ಅವುಗಳೆಲ್ಲ ದೇವರಿಂದ ಹುಟ್ಟಿ ನಾಶವನ್ನು ಹೊಂದೋದೆ ಆದ್ದರಿಂದ ಇದು ಭಗವದ್ ಅಧೀನ ಅಂತ ತಿಳಿಯಿರಿ ವಿಕಲ್ಪೋ ಇಲ್ಲಿ ಯಾವುದನ್ನೂ ತರ್ಕ ಮಾಡಿಲ್ಲ ಭಾಗವತ ತಾತ್ಪರ್ಯದಲ್ಲಿ ತರ್ಕವನ್ನೆಲ್ಲ ಬೇರೆ ಕಡೆಗೆ ಮಾಡಿದ್ದಾರೆ ಇಲ್ಲಿ ವಸ್ತುಸ್ಥಿತಿಯನ್ನು ಹೇಳ್ತಾರೆ ವಿಕಲ್ಪ ವಿನಿವರ್ತೆತ ಕಲ್ಪಿತೋ ಯದಿ ಕೇನಚಿತ ಕೇನಚಿತ್ ಕಲ್ಪಿತ ಕೇನಂದರೆ ಪರಮಾತ್ಮನಿಂದ ಅಂತ ಅರ್ಥ ಇಲ್ಲಿ ಯಾರು ಅಂತ ಅರ್ಥ ಅಲ್ಲ ಕ ಅಂದರೆ ಸುಖರೂಪಿಯಾದ ಕ ಅಂದರೆ ಲೋಕವಿಲಕ್ಷಣನಾದ ಎರಡರ್ಥ ಕ ಅನ್ನುವುದಕ್ಕೆ ಲೋಕವಿಲಕ್ಷಣ ಅಂತ ಅರ್ಥ ಲೋಕವಿಲಕ್ಷಣನಾದ ಆನಂದರೂಪಿಯಾಗಿರುವಂತಹ ಭಗವಂತ ಆ ಪರಮಾತ್ಮನಿಂದಲೇ ಕಲ್ಪಿತ ಸೃಷ್ಟವಾಗಿದೆ ಈ ಜಗತ್ತು ಆ ಪರಮಾತ್ಮನಿಂದಲೇ ಇದು ಸೃಷ್ಟವಾದ ಮೇಲೆ ಪರಮಾತ್ಮನಿಂದಲೇ ನಿವೃತ್ತವೂ ಆಗುತ್ತೆ ಗಂಟು ಕಟ್ಟಿದ ದೇವರೇ ಗಂಟನ್ನು ಬಿಡಿಸ್ತಾನೆ ಬಂಧಕನಾದ ದೇವರೇ ಮೋಚಕನೂ ಆಗಿದ್ದಾನೆ ಅದರಂತೆ ಸೃಷ್ಟಿ ಮಾಡಿದಂತಹ ದೇವರೇ ಇದನ್ನು ನಾಶ ಮಾಡುವುದಕ್ಕೂ ಸಮರ್ಥನಾಗಿದ್ದಾನೆ ಕೇನಚಿತ್ ಕಲ್ಪಿತ ವಿಕಲ್ಪ ಯಿ ಈ ಪ್ರವಾಹ ಇದು ನಿತ್ಯವಾಗಿರಬಹುದು ವಿಕಲ್ಪ ಇದೆಯಲ್ಲ ಆ ವಿವಿಧ ಕಲ್ಪ ವಿವಿಧ ರೂಪವಾದ ಏನು ವಿಕಾರಗಳಿವೆ ಜಗತ್ತಿನಲ್ಲಿ ಬಿಡಿಬಿಡಿಯಾದ ವಸ್ತುಗಳು ಆ ಎಲ್ಲ ವಸ್ತುಗಳು ಕೇನಚಿತ್ ಕಲ್ಪಿತ ಆನಂದರೂಪಿಯಾದ ಪರಮಾತ್ಮನಿಂದ ಸೃಷ್ಟವಾಗಿದೆ jagattina maadida ಇಂತಹ ಜಗತ್ತಿನ ಸೃಷ್ಟಿಯನ್ನು ಮಾಡಿದ ದೇವರಿಗೆ ಯಾವುದೇ ದುಃಖ ಇಲ್ಲ ಈ ಶ್ಲೋಕವನ್ನು ತಿಳಿದುಕೊಳ್ಳುವಾಗಲೇ ನಮಗೆ ಶ್ರಮವಾಗ್ತಾ ಇದೆ ದುಃಖವಾಗ್ತಾ ಇದೆ ಆದರೆ ಇದನ್ನು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ದೇವರಿಗೆ ಮಾತ್ರ ಏನು ದುಃಖ ಇಲ್ಲ ಕೇನಚಿತ್ ಆನಂದರೂಪಿಯಾಗಿರುವಂತಹ ಭಗವಂತನಿಂದ samagra vada, ಕಲ್ಪಿತ vada, ಸಮಗ್ರವಾದ ವಿವಿಧವಾದ ವಿಕಾರರೂಪವಾದ ಜಗತ್ತು ಸೃಷ್ಟವಾಗಿದೆ ಆದ್ದರಿಂದಲೇ ಅವನಿಂದಲೇ ನಿವೃತ್ತಿಯನ್ನು ಹೊಂತದೆ ವಿಕಲ್ಪ ವಿನಿವರ್ತೆತ್ ಕನಚಿದ್ಯಸ್ಮದ ಕಲ್ಪಿತ ಅತಏವ ತೇನೈವ ವಿನಿವರ್ತತೆ ಅವನಿಂದಲೇ ಸೃಷ್ಟವಾಗಿದೆ ಆದ್ದರಿಂದ ಅವನಿಂದಲೇ ನಾಶವಾಗುವುದಕ್ಕೂ ಸಾಧ್ಯ ಇದೆ ಸಂಭಾವಿತವಾಗಿದೆ ಹುಟ್ಟಿಸಿದವನೇ ನಾಶ ಮಾಡಬೇಕು ನೇಮ ಇಲ್ಲ ಆದರೆ ಹುಟ್ಟಿಸಿದ ಸಾಮರ್ಥ್ಯ ಇರುವ ದೇವರಿಗೆ ನಾಶ ಮಾಡುವ ಶಕ್ತಿಯೂ ಇದೆ ಎನ್ನುವುದು ಸಂಭಾವಿತ ಮಾಡ್ತಾನೆ ಎನ್ನುವುದು ಶಾಸ್ತ್ರಸಿದ್ಧ ವಿಕಲ್ಪೋ ವಿನಿವರ್ತೆತ್ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದವಾದ ಜ್ಞಾತೆ ದ್ವೈತಮ್ನ ವಿದ್ಯತೆ ಇದು ಉಪದೇಶ ಅಂದರೆ ಉಪದಿಶಂತೀ ಉಪದಿಶತೀತ್ಯುಪದೇಶ ಅಂದರೆ ಜ್ಞಾನಿಗಳು ಸಮೂಹಾರ್ಥೆ ಏಕವಚನ ಜಾತವು ಏಕವಚನ ಉಪದೇಶರು ಅಂದರೆ ಜ್ಞಾನಿಗಳು ಆ ಎಲ್ಲ ಜ್ಞಾನಿಗಳಿಂದ ಈ ವಾದ ತಿಳಿದು ಬಂದಿದೆ ಇದು ಅಜ್ಞಾನಿಗಳ ಹೇಳುವ ಮಾತಲ್ಲ ಉಪದೇಶಾದ ಅಂ ವಾದ ದೇವರೊಬ್ಬ ಸ್ವತಂತ್ರ ಅವನ ಇಚ್ಛೆಯಿಂದ ಉಳಿದ ಎಲ್ಲ ಜಗತ್ತಿಗೂ ಸೃಷ್ಟಿಸ್ಥಿತಿಗಳಾಗತ್ತೆ ಆದ್ದರಿಂದ ಜಗತ್ತೆಲ್ಲ ಅವನ ಅಧೀನ ಇದ್ದರೂ ಇಲ್ಲದೇ ಇದ್ದ ಹಾಗೆ ಅನ್ನುವ ಏನೊಂದು ವಾದ ಇದೆ ಇದು ಅಜ್ಞಾನಿಗಳ ವಾದ ಅಲ್ಲ ಉಪದೇಶ ಮಾಡುವಂತಹ ಮಹಾಧಿಕಾರ ಇರುವ ಜ್ಞಾನಿಗಳ ವಾದ ಇದು ಹಾಗಾದರೆ ಜಗತ್ತಿನಲ್ಲಿ ಸ್ವತಂತ್ರನಾದ ವ್ಯಕ್ತಿ ದೇವರೊಬ್ಬನೇ ಇದ್ದಾನೆ ಇನ್ನುಳದ ವಸ್ತುಗಳೆಲ್ಲ ಅಸ್ವತಂತ್ರ ಇದ್ದರೂ ಇಲ್ಲದೇ ಇದ್ದಾಗೆ ಅನ್ನುವ ಮಾತು ಯಾವಾಗಲೂ ಎಲ್ಲರಿಗೂ ಗೊತ್ತಾಗೋದಿಲ್ಲ ಇದು ಜ್ಞಾತೆ ದ್ವೈತಂನ ವಿದ್ಯತೆ ದೇವರ ಸ್ವಾತಂತ್ರ್ಯ ಇನ್ನುಳಿದವರ ಪಾರತಂತ್ರ್ಯ ನಮಗೆ ತಿಳಿದಾಗ ಮಾತ್ರ ಜಗತ್ತಿನೊಳಗೆ ದೇವರನ್ನು ಬಿಟ್ಟರೆ ಇನ್ನೇನಿಲ್ಲ ಅವನೊಬ್ಬನೇ ಸ್ವತಂತ್ರ ಉಳಿದ ಗೆಲುವ ಸ್ವತಂತ್ರ ಅನ್ನೋದು ಆಗ ಮಾತ್ರ ಗೊತ್ತಾಗತ್ತೆ ಅಲ್ಲಿಯವರೆಗೆ ನಾನೂ ಸ್ವತಂತ್ರ ನೀವು ಸ್ವತಂತ್ರರು ಎಲ್ಲ ವಸ್ತುಗಳು ತಮ್ಮಷ್ಟಕ್ಕೆ ತಾವು ಸ್ವತಂತ್ರವಾಗಿ ತಮ್ಮ ತಮ್ಮ ಸ್ವಭಾವದಂತೆ ತಾವು ಇರುತ್ತವೆ ಅಂತ ತಿಳಿದುಕೊಂಡವರಿಗೆ ದೇವರೊಬ್ಬನೇ ಜಗತ್ತಿನಲ್ಲಿ ಸ್ವತಂತ್ರವಾಗಿದ್ದಾನೆ ಇನ್ನುಳಿದವರು ಇಲ್ಲ ಅನ್ನೋದು ಅರ್ಥ ಆಗೋದಿಲ್ಲ ಅದು ಯಾವಾಗ ಅರ್ಥ ಆಗತ್ತೆ ಜ್ಞಾತೆ ಪರಮಾತ್ಮನ ಸ್ವಾತಂತ್ರ್ಯ ದೇವರ ಸರ್ವಸೃಷ್ಟಿ ಸ್ಥಿತಿಲಯಾದಿ ಕರ್ತೃತ್ವಗಳು ತಿಳಿದಾಗ ನಮ್ಮ ಪಾರತಂತ್ರ ತಿಳಿದಾಗ ಮಾತ್ರ ಅದ್ವೈತದ ಜ್ಞಾನ ಆಗುತ್ತೆ ಸ್ವತಂತ್ರವಾದ ವಸ್ತು ಒಂದೇ ಒಂದು ಅನ್ನುವುದು ಗೊತ್ತಾಗುತ್ತೆ ಇಲ್ಲದ ಇದ್ರೆ ಇಲ್ಲ ಜ್ಞಾತೆ ದ್ವೈತನ್ನ ವಿದ್ಯತೆ ಹೌದು ಅದಕ್ಕೆ ಉದಾಹರಣೆ ಕೊಡ್ತಾರೆ ಯಥೈಕ್ರವಶ್ಚವ ಏಕವೀರ ಇವಚ ತಥವ್ರಾಧಾನ್ಯಾತ್ ಅದ್ವಿತೀಯೋ ಹರಿಸ್ಮೃತ ಏಕಚ್ಛತ್ರಾಧಿಪತಿ ಅಂತಾರೆ ಛತ್ರಿ ಹಿಡ್ಕೊಂಡವ್ರು ಬೇಕಾದಷ್ಟು ಜನ ಇರ್ತಾರೆ ಊರೊಳಗೆ ರಾಜನಿಗೆ ಮಾತ್ರ ಏಕಚ್ಛತ್ರಾಧಿಪತಿ ಅಂತ ಯಾಕೆ ಕರೀತಾರೆ ಅಂದರೆ ಅವನು ಪ್ರಧಾನವಾಗಿ ಮುಖ್ಯವಾಗಿ ಛತ್ರವನ್ನು ಹಿಡಿಯುವ ಅಧಿಕ ಛತ್ರವನ್ನು ಹಿಡಿಸಿಕೊಳ್ಳುವ ಅಧಿಕಾರ ಇದ್ದವನಾರದ್ದರಿಂದ ಅವನಿಗೆ ಏಕಚ್ಛತ್ರಾಧಿಪತಿ ಅಂತ ಕರೆಯು ಅನೇಕ ವೀರರಿದ್ದರೂ ಕೂಡ ಮಹಾವೀರರು ಯಾರೋ ಅಂಥವರಿಗೆ ಏಕವೀರ ಅಂತ ಪಾರ್ಥಃ ಏಕಯವ ಧನುರ್ಧರ ಅಂತ ಅರ್ಜುನನೊಬ್ಬನೇ ಧನುರ್ಧಾರಿ ನಿಜ ಉಳಿದವರು ಇರಲಿಲ್ಲ ಇನ್ನು ಧನುಸ್ಸನ್ನು ಧಾರಣ ಮಾಡಿದವರು ಇದ್ದರು ಭೀಮಸೇನ ದೇವರ ನಂತರದಲ್ಲಿ ಇವನಂತೆ ಮುಖ್ಯವಾಗಿ ಧನುರ್ಧರಣ ಮಾಡಿದವರು ಯಾರಿಲ್ಲ ಅಂತ ತಾತ್ಪರ್ಯ ತಥೈವ ಸರ್ವ ಪ್ರಾಧಾನ್ಯಾದ ಅದ್ವಿತೀಯೋ ಹರಿಸ್ಮೃತಃ ದೇವರೊಬ್ಬನೇ ಇದ್ದಾನೆ ಜಗತ್ತಿನಲ್ಲಿ ಇನ್ನೊಬ್ಬರಿಲ್ಲ ಅನ್ನುವುದಕ್ಕೂ ಪ್ರಧಾನರಾದವರು ಸ್ವತಂತ್ರರಾದವರು ಇನ್ನೊಬ್ಬರಿಲ್ಲ ಅಂತರ್ಥ ಈ ಊರಿನಲ್ಲಿ ಇವನೊಬ್ಬನೇ ಇದ್ದಾನೆ ಅಂತಂತಾರೆ ಯಾಕೆ ಇವನೊಬ್ಬನೇ ಇದ್ದಾನೆ ನೋಡ್ರಿಪ್ಪ ಈ ಊರಲ್ಲಿ ಇನ್ಯಾರಿಲ್ಲ ಅಂದರೆ ನಮಗೆ ಬೇಕಾದವನು ನಮಗೆ ಉಪಕಾರ ಮಾಡುವವನು ನಮಗೆ ಕೆಲಸಕ್ಕೆ ಉಪಯೋಗ ಆಗುವ ವ್ಯಕ್ತಿ ಇವನೊಬ್ಬನೇ ಇನ್ನುಳದವರು ಇದ್ರೂ ಇಲ್ಲದೇ ಇದ್ದ ಹಾಗೆ ಎನ್ನುವ ಅರ್ಥದಲ್ಲಿ ಹೇಳ್ತೇವೆ ಹಾಗೆ ಈ ತಿಳುವಳಿಕೆ ಸಂಸಾರದಲ್ಲಿ ಇದೆ ಅಂತ ಎಲ್ಲವಾದಿಗಳೂ ಒಪ್ತಾರೆ ದೇವರು ಸೃಷ್ಟಿಕರ್ತ ಸ್ಥಿತಿ ಲಯ ಎಲ್ಲವನ್ನು ಮಾಡ್ತಾನೆ ನಾಮೋವನಾಧೀನರು ಇದೆಲ್ಲ ಸರಿ ಮೋಕ್ಷದಲ್ಲಿ ಮಾತ್ರ ಭಗವಂತನಿಂದ ಐಕ್ಯವನ್ನು ಹೊಂದುತ್ತೇವೆ ಅಂತ ಅವರು ಹೇಳೋದು ಸಂಸಾರದಲ್ಲಿ ಈ ಎಲ್ಲ ಭೇದ ಇದೆ ಅಂತ ನೀವು ತೋರಿಸಿದರೆ ಅವರಿಗೇನು ಸಮಸ್ಯೆ ಇಲ್ಲ ಅದಕ್ಕೆ ಶ್ರೀಮದಾಚಾರ್ಯರು ಅಂದರು ಅಲ್ಲ ಏಕ್ತಾಹ ವಿಜಾನಂತಿ ಸಾಯುಜ್ಯಂ ಪ್ರಾಪಿತ ವಿಭೋಹೋ ಮುಕ್ತರಾದ ಮೇಲೂ ಕೂಡ ಎಲ್ಲವೂ ಭಗವದ್ ಅಧೀನ ದೇವರೊಬ್ಬನೇ ಸ್ವತಂತ್ರ ಅನ್ನುವುದನ್ನು ಆಗಲೂ ತಿಳಿಯುತ್ತಾರೆ ಅವರು ಅನಂತಕಾಲಂ ಪಶ್ಯಂತೋ ಜಗದೇತಚ್ಚರಾಚರಂ ಅನಂತಕಾಲದಲ್ಲಿಯೂ ಈ ಜಗತ್ತು ಪರಮಾತ್ಮನ ಅಧೀನಾ ಎಂಬುದಾಗಿಯೇ ತಿಳೀತಾರೆ ಮುಕ್ತರಾದಂತಹ ಜ್ಞಾನಿಗಳೂ ಕೂಡ ಮೋಕ್ಷದಲ್ಲಿಯೂ ಈ ಭೇದ ಈ ಸ್ವಾತಂತ್ರ್ಯ ಪಾರತಂತ್ರ್ಯಗಳು ಹೋಗೋದಿಲ್ಲ ತಸೈತಸ್ಯವಿಜ್ಞಾನಾತ್ ಕೇವಲಭ್ರಾಂತಿಯ ರೂಪಕಂ ಜಗದುಕ್ತ ತಮೋಯಾಂತಿ ಈಶಿತವ್ಯೇಶ ಶಾಪತಃ ಇಷ್ಟೆಲ್ಲ ಇದೆ ರಹಸ್ಯ ಇದನ್ನು ತಿಳಿಯದೆ ಎಲ್ಲವೂ ಮಾಯಾಮಾತ್ರ ಅಂತ ಎಲ್ಲಾದರೂ ಹೇಳಿದ ತಕ್ಷಣ ಇದೆಲ್ಲ ಸುಳ್ಳು ಅರ್ಥವನ್ನು ತಿಳಿದುಕೊಂಡ್ರೆ ಆ ರೀತಿಯಾಗಿ ತಿಳಿದುಕೊಂಡವರಿಗೆ ಇಬ್ಬರ ಶಾಪ ಆಗ್ತದೆ ಈಶನಾದ ದೇವರೂ ಶಾಪ ಕೊಡ್ತಾನೆ ಸಕಲ ಜಗತ್ತಿನ ನಿಯಮನ ಮಾಡುವ ನನ್ನನ್ನು ನೀನು ನಿಂದೆ ಮಾಡಿದ ಹಾಗೆ ಯಾಕೆ ಜಗತ್ತೆಲ್ಲ ಸುಳ್ಳು ಅಂದರೆ ನನ್ನಲ್ಲಿರುವ ಜಗತ್ತಿನ ನಿಯಾಮಕತ್ತನೂ ಸುಳ್ಳು ಅಂತ ಆಯ್ತಲ್ಲ ಅವನೂ ನಮಗೆ ಶಾಪ ಕೊಡ್ತಾನೆ ತಮಸ್ಸೆಗೆ ಬೀಳು ಅಂತ ಈಶಿ ತವ್ಯರಾದ ಬ್ರಹ್ಮಾದಿ ದೇವತೆಗಳಿದ್ದಾರಲ್ಲ ಅವರೂ ಶಾಪ ಕೊಡ್ತಾರೆ ನಮ್ಮ ಸ್ವಾಮಿಯಾದಂತಹ ಪರಮಾತ್ಮನ ಆ ಸರ್ವೋತ್ತಮತ್ವವನ್ನು ಸರ್ವನಿಯಾಮಕತ್ವವನ್ನು ಅಲುಗಳದು ಸರ್ವವನ್ನು ಸುಳ್ಳು ಅಂತಳತಿಯಲ್ಲ ಸರ್ವ ಸುಳ್ಳು ಅಂದರೆ ಅವನಲ್ಲಿರುವ ಸರ್ವನಿಯಾಮಕತ್ವ ಸುಳ್ಳಾಗತ್ತೆ ಈ ರೀತಿಯಾಗಿ ನಮ್ಮೆಲ್ಲರನ್ನು ನಿಜವಾಗಿ ಪ್ರೀತಿಯಿಂದ ನಿಯಮನ ಮಾಡುವ ದೇವರನ್ನು ನಿಯಮನ ಮಾಡೋದಿಲ್ಲ ಅಂತ ಹೇಳುವಂತಹ ನಿನಗೆ ತಮಸ್ಸಾಗಲಿ ಅಂತ ಅವರೂ ಶಾಪ ಕೊಡ್ತಾರೆ ಇವನೇನು ಭಾವಿಸ್ಬೋದು ನಿಯಾಮಕನಾದ ದೇವರಿಗೆ ಸಿಟ್ಟು ಬರ್ಬೋದು ಇವರಿಗೆ ಖುಷಿಯಾಗಿಬಿಡ್ತದಲ್ಲ ನಮ್ಮನ್ನು ನೇಮನ ಮಾಡವರು ಯಾರೂ ಇಲ್ಲ ಅಂತ ಹೊಸ ವಾದವನ್ನು ಮಂಡನೆ ಮಾಡ್ತಾ ಇದ್ದಾನೆ ಬಹಳ ಸಂತೋಷ ಅಂತ ಇವನು ಹೊರಗೆ ಹಾಕಿದರೂ ಅಡ್ಡಿ ಇಲ್ಲ ಇನ್ನೊಂದು ಕಡೆಗೆ ನಾನೇನಾದರೂ ಆಶ್ರಯವನ್ನು ಪಡೆಯಬಹುದು ಅಂದರೆ ಅದಿಲ್ಲ ಅವರೂ ಶಾಪ ಕೊಡ್ತಾರೆ ಇವನೂ ಶಾಪ ಕೊಡ್ತಾನೆ ಇಬ್ಬರ ಶಾಪಕ್ಕೂ ಗುರಿಯಾಗಿ ತಮಸ್ಸೆಗೆ ಬೀಳಬೇಕಾಗ್ತದೆ ಈಶಿತವ್ಯ ಈಶಾಪತ ಆದ್ದರಿಂದ ಹಾಗೆ ಅರ್ಥವನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ ತಿಳಿಸ್ತಾರೆ ಪುತ್ರಾಮೆ ಇದು ಒಂದು ಕಡೆಗೆಲ್ಲ ಎರಡು ಕಡೆಗೆಲ್ಲ ಶ್ರೀಮದಾಚಾರ್ಯರು ಅನೇಕ ಪ್ರಸಂಗಗಳಲ್ಲಿ ಉಪನಿಷತ್ತುಗಳಲ್ಲಿ ಭಾಗವತದಲ್ಲಿ ಮೇಲಿಂದ ಮೇಲೆ ಈ ತರಹದ ಮೇಲ್ನೋಟಕ್ಕೆ ತಪ್ಪು ತಿಳುವಳಿಕೆಯಾಗುವಂತಹ ಮಾತುಗಳು ಬಂದಾಗ ಸರಿಯಾದ ಅರ್ಥವನ್ನು ತಿಳಿದುಕೊಳ್ಳಿ ಎಂಬುದಾಗಿ ನಿರ್ಣಯವನ್ನು ಹೇಳಿದ್ದುಂಟು ಇಲ್ಲಿ ಯದಿ ಎಂಬ ಒಂದು ಶಬ್ದ ಬಾಧಕವಾಗತ್ತೆ ಯಾಕೆ ಯದಿ ಪ್ರಪಂಚೋ ಯದಿ ವಿದ್ಯೇತ ಯಾಕೆ ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿಕೇನಚಿತ ಯದಿ ಯಾಕೆ ಇದು ಈ ಎದಿ ಅನ್ನೋದೊಂದೇ ಎದಿ ಮೇಲೆ ಬರ್ತದೆ ಇದಿದ್ದಿದ್ದಿಲ್ಲ ಅಂದರೆ ಸರಿ ಆಗ್ತಿತ್ತು ಪ್ರಪಂಚ ವಿದ್ಯತೆ ನಿಮ್ಮರ್ಥತೆ ಇದೆ ಆದರೆ ಹೋಗತ್ತೆ ಆದರೆ ಯದಿ ಅಂತಾರೆ ಎದಿ ಅಂದರೆ ಇದು ತರ್ಕ ತರ್ಕ ಅಂತ ವ್ಯಾಖ್ಯಾನ ಬೇರೆ ಕಡೆಗೆ ಮಾಡಿದ್ದೀರಿ ಅದು ಸರಿ ಇಲ್ಲಿ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾ ಇದ್ದೀರಿ ಈಗ ಮಾತ್ರ ಯದಿ ಎನ್ನುವ ಶಬ್ದ ನಿಮಗೆ ಬಾಧಕವಾಗತ್ತಲ್ಲ ಅಂತ ಅದಕ್ಕೆ ಯದಿ ಎಂಬ ಶಬ್ದ ಇದು ಅಶಕ್ತ ಅನ್ನೋ ಅರ್ಥದಲ್ಲಿ ಇದೆ ಅಂತಾರೆ ಯದಿ ಯದ್ಯಪಿ ಎನ್ನುವುದಕ್ಕೆ ಅಶಕ್ತ ಅಂತ ಅರ್ಥ ಪ್ರಮಾಣ ಕೊಡ್ತಾ ಇರೋದಕ್ಕೆ ಮಹಾಭಾರತದ ವಚನ ಪುತ್ರಾಮೇ ಎದಿ ವಿದ್ಯಂತೆ ಮರಿಷ್ಯಂತೇವತೆ ಧ್ರುವಂ ಅಂತಾನೆ ಧೃತರಾಷ್ಟ್ರ ಪುತ್ರ ಮೇ ಯದಿ ವಿದ್ಯ ಒಂದು ವೇಳೆ ನಮ್ಮ ಮಕ್ಕಳು ಇದ್ದರೆ ಅವರು ಸಾಯ್ತಿದ್ರು ಸತ್ತಿಲ್ಲ ಅಂದಮೇಲೆ ಇಲ್ಲವೇ ಇಲ್ಲ ಹೀಗೆ ಅರ್ಥ ಮಾಡಲಿಕ್ಕೆ ಬರ್ತದ ತರ್ಕನ ಅದು ಎದುರಿಗೆ ಕಾಣಿಸ್ತಾ ಇದ್ದಾರೆ ಕೇಳುವವರಿಗೆ ಎಂತ ಅರ್ಥ ಧೃತರಾಷ್ಟ್ರನಿಗೆಲ್ಲ ಅವನಿಗೇನು ಕಾಣಿಸೋದಿಲ್ಲ ಮಾತು ಕೇಳುವವರಿಗೆಲ್ಲ ನೂರು ಜನ ಮಕ್ಕಳು ಕಾಣಿಸ್ತಾ ಇದ್ದಾರೆ ಎದುರಿಗೆ ಎದಿ ವಿದ್ಯಂತೆ ಅಂದರೆ ಎದಿ ಎನ್ನುವ ಶಬ್ದಕ್ಕೆ ಅಲ್ಲಿ ಯದ್ಯಪಿ ಯದ್ದಪಿ ಅಂದರೆ ಅಶಕ್ತರು ಯಾಕೆ ಹೆದರ್ತಯೋ ಧೃತರಾಷ್ಟ್ರ ನೂರು ಜನ ಮಕ್ಕಳಿದ್ದಾರೆ ನಿನಗೆ ನೂರು ಜನ ಅವರು ಐದು ಜನ ನೂರು ಜನ ಮಕ್ಕಳನ್ನು ಇಟ್ಟುಕೊಂಡು ಐದು ಜನ ಪಾಂಡವರಿಗೆ ಯಾಕೆ ಅಷ್ಟು ಹೆದರ್ತೀನಿ ನೀನು ಆವಾಗ ಅನ್ನೋ ಮಾತಿದು ಪುತ್ರಾಮೇ ಎದಿ ವಿದ್ಯಂತೆ ಮರಿಷ್ಯಂತೆ ಬತಿ ಧ್ರುವ ಅಳತಾ ಹೇಳ್ತಾ ಇದ್ದಾನೆ ಇದ್ದಾರೆ ಇದ್ದಾರೆ ಏನು ಉಪಯೋಗ ಅವರು ಐದು ಜನ ಇದ್ದರೂ ಮಹಾಸಮರ್ಥರು ಸಂಹಾರ ಮಾಡಿಬಿಡ್ತಾರೆ ಇವರಿದ್ದರೂ ಅಶಕ್ತರಾಗಿದ್ದಾರೆ ಅನ್ನೋ ಅರ್ಥದಲ್ಲಿ ಎದಿ ಶಬ್ದ ಅದು ಪುತ್ರಾಮೇ ಎದಿ ವಿದ್ಯಂತೆ ಇದ್ದಾರೆ ಅಶಕ್ತ ಕೋಳಿಗಳು ಸಾಯ್ತವೆ ಅವ್ರ ಕಡೆಯಿಂದ ಹೊಡೆಸಿಕೊಂಡು ಅದಕ್ಕೆ ದುಃಖ ಆಗ್ತಾ ಇದೆ ನನಗೆ ಅಂತಾನೆ ಧೃತರಾಷ್ಟ್ರ ಅಶಕ್ತ ಅನ್ನೋ ಅರ್ಥದಲ್ಲಿ ಎದಿ ಶಬ್ದದ ಪ್ರಯೋಗ ಮಾಡಿದ್ದೇನೆ ಇದು ಕನ್ನಡದಲ್ಲಿಯೂ ಇದೆ ಎದಿ ಎನ್ನುವ ಶಬ್ದವೇ ಕನ್ನಡದಲ್ಲಿ ಇಲ್ಲ ಆದ್ದರಿಂದ ಇಲ್ಲ ಆದರೆ ಎದಿ ಶಬ್ದದ ಅರ್ಥ ಬರುವಂತೆ ಕನ್ನಡದಲ್ಲಿ ಮಾತಾಡ್ತಾರೆ ಈಗ ಚಶಬ್ದಕ್ಕೆ ಸಮುಚ್ಚಯ ಅಂತ ಅರ್ಥ ಹೇಳ್ತೀವಿ ಚ ಅಂತ ಹೇಳಬೇಕಾಗಿಲ್ಲ ಕನ್ನಡದಲ್ಲಿ ಹೂ ಅಂತಾರಷ್ಟು ರಾಮ ಬಂದ ಕೃಷ್ಣನೂ ಬಂದ ಅಲ್ಲಿ ಚ ಅನ್ನುವ ಅರ್ಥದಲ್ಲಿ ಹೂ ಬಂದಿದೆ ಚಶಬ್ದಕ್ಕೆ ಸಮುಚ್ಚಯ ಅಂತ ಅರ್ಥ ಇದೆ ಕನ್ನಡದಲ್ಲಿ ಚನೇ ಇಲ್ಲ ಅಂತ ತಲೆ ಕೆಡಿಸಿಕೊಂಡ್ರೆ ಹೂ ಅನ್ನುವುದಕ್ಕೆ ಅಷ್ಟು ಅರ್ಥ ಹಾಗೆ ಇಲ್ಲಿ ನಾವು ಎರಡೆರಡು ಸಲ ಅಂತೀವಿ ಒಂದು ರಾಗ ತೆಗಿತೀವಲ್ಲ ಧ್ವನಿಗೂ ಅರ್ಥ ಇದೆ ಧ್ವನಿಯಿಂದ ಅರ್ಥ ಸೂಚಿತವಾಗುತ್ತೆ ಅಂತ ತಾತ್ಪರ್ಯ ಧ್ವನಿಗೂ ಅರ್ಥ ಇದೆ ಎರಡೆರಡು ಸಲ ಅನ್ನೋದ್ರೊಳಗೂ ಅರ್ಥ ಇದೆ ಅದು ಎರಡು ಸಲ ಏನಂತೀವಿ ನೋಡಿ ಅದು ಎದಿ ಶಬ್ದದ ವಿವರಣೆ ಇದ್ದಾಗೆ ಕನ್ನಡದಲ್ಲಿ ಅದು ಎದಿಯ ಬದಲಾಗಿ ತಾರೆ ಏನು ನಿಮ್ಮೂರಲ್ಲಿ ಯಾರು ಇಲ್ವಾ ಪಾಠ ಹೇಳೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಇಲ್ಲಿಯಾಗಿ ಬಂದಿ ಅಷ್ಟು ದೂರದಿಂದ ಇದ್ದಾರೆ ಇದ್ದಾರೆ ಅದನ್ನೇ ಕಾರಣ ಸಂಸ್ಕೃತದಲ್ಲಿ ಹೇಳಬೇಕಾದ್ರೆ ಯದ್ಯಪಿ ವಿದ್ಯಂತೆ ತಥಾಪಿ ಅಂದರೆ ಇದ್ದರೂ ಅವರು ಅಶಕ್ತರಾಗಿದ್ದಾರೆ ಹೇಳಲಿಕ್ಕೆ ಆಗೋದಿಲ್ಲ ಶಕ್ತಿ ಇಲ್ಲ ಅನ್ನೋ ಅರ್ಥದಲ್ಲಿ ಇಲ್ವಾ ಮತ್ತೆ ಇಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನುಭವಾರೂಢ ಮಾಡಿಕೊಳ್ಬೇಕು ಶ್ರೀಮದ್ ಹೇಳೋ ಮಾತನ್ನು ಅದಕ್ಕೆ ಶ್ರೀಮಧಾಚಾರ್ಯರಂತ ಯದಿ ರಾಜ್ಯಂ ಕರೋತ್ತೇಷಃ ನಶ್ಯತ್ತೇತದ ಸಂಶಯಂ ಇವನೇನಾದರೂ ರಾಜ್ಯವನ್ನು ಮಾಡಿದರೆ ನಾಶವನ್ನೇ ಹೊಂತಾನೆ ಕಾರಣ ಅಶಕ್ತನಾಗಿದ್ದಾನೆ ಕೆಲವರು ಅದಕ್ಕೆ ಸಂಶಯ ಅಂತ ಅರ್ಥ ಮಾಡಿದ್ದಾರೆ ಆದರೆ ಹೆಚ್ಚು ವ್ಯಾಖ್ಯಾನಕಾರರು ಎರಡನೇ ಬಾರಿ ಬಂದು ಎದಿ ಶಬ್ದಕ್ಕೂ ಅಶಕ್ತ ಅಂತ ಅರ್ಥ ಮಾಡ್ತಾರೆ ಇರಲಿ ಯಾಕೆಂದರೆ ಸಂಶಯ ಅಂತೂ ಮುಂದೆ ಆಚಾರ್ಯರ ಅರ್ಥ ಹೇಳಿದ್ದಾರೆ ಎದಿ ಶಬ್ದಕ್ಕೆ ಒಂದನೇ ಎದಿ ಶಬ್ದ ಇದು ಅಶಕ್ತಿ ಎಂಬ ಅರ್ಥಕ್ಕೆ ಉದಾಹರಣೆ ಎರಡನೇ ಶ್ಲೋಕ ಎದಿರಾಜ್ಯಂಕರೋತ್ತೇಷ ಈ ನಶ್ಶತ್ತೇತದ ಸಂಶಯಂಬನ್ನುವುದರ ಕಡೆಗಿರುವ ಯದಿ ಶಬ್ದ ಸಂಶಯ ಅರ್ಥದಲ್ಲಿ ಒಂದು ವೇಳೆ ಇವನೇನಾದರೂ ರಾಜ್ಯ ಮಾಡಿದರೆ ಸಂಶಯ ನಾಶವಾಗೋದು ಮಾತ್ರ ಅಸಂಶಯ ನಿಶ್ಚಿತ ಅಂತ ಹೀಗೂ ಕೆಲವರು ಅರ್ಥ ಮಾಡ್ತಾರೆ ಪ್ರಪಂಚೋ ಯದಿ ವಿಜ್ಞೇತ ಇತ್ಯಾದಿ ಇಲ್ಲಿರುವ ಯದಿ ಶಬ್ದಕ್ಕೂ ಅಶಕ್ತಿ ಅಂತೆ ಅರ್ಥ ಪ್ರಮಾಣ ಕೊಡ್ತಾರೆ ಶಬ್ದ ನಿರ್ಣಯ ಯದಿ ಶತು ಅವಸ್ತುತ್ವೇ ಚ ಅಸ್ವಾತಂತ್ರೇ ಚ ಸಂಶಯೇ ಯದಿ ಎಂಬ ಶಬ್ದಕ್ಕೆ ಅವಸ್ತು ಅಸ್ವತಂತ್ರ ಸಂಶಯ ಹೀಗೆಲ್ಲ ಅರ್ಥ ಇದೆ ಅಲ್ರಿ ಅಶಕ್ತ ಅನ್ನೋ ಅರ್ಥ ಹೇಳಲಿಕ್ಕೆ ಹೊರಟೀರಿ ಮತ್ತು ಅವಸ್ತು ಅನ್ನೋ ಅರ್ಥದಲ್ಲಿ ಎದೆ ಶಬ್ದ ಇದೆ ಅಂತ ಪ್ರಮಾಣ ಹೇಳ್ತಾ ಇದೆ ಮತ್ತು ನಿಮಗೆ ವಿರುದ್ಧ ಆಯ್ತಲ್ಲ ಜಗತ್ತು ಇದು ವಸ್ತುವೇ ಅಲ್ಲ ಮಿಥ್ಯ ಅಂತ ಮತ್ತೆ ಅಲ್ಲ ಅವಸ್ತು ಶಬ್ದಶ್ಚ ಅಸಕ್ತಿ ಅಲ್ಪಶಕ್ತವು ಚಕೀರ್ತ್ಯತೆ ಅಂತ ಮತ್ತೆ ವಿವರಣೆ ಕೊಟ್ಟಿದೆ ಎದಿ ಶಬ್ದಕ್ಕೆ ಅವಸ್ತು ಅಂತರ್ಥ ಅವಸ್ತು ಶಬ್ದಕ್ಕೆ ಅಶಕ್ತ ಅಥವಾ ಅಲ್ಪಶಕ್ತ ಅಂತರ್ಥ ಅಂತ ಅದನ್ನು ಶಬ್ದ ನಿರ್ಣಯ ಹೇಳಿದೆ ಆದ್ದರಿಂದ ಭಗವಂತ ಸರ್ವಶಕ್ತನಾಗಿದ್ದಾನೆ ಪ್ರಪಂಚ ಇಲ್ವ ಇದೇ ಅಷ್ಟೇ ರಾಗ ತೆಗೆದು ಹೇಳಬೇಕು ದೇವರೊಬ್ಬನೇ ನಿಜವಾಗಿ ಇರೋದು ಪ್ರಪಂಚ ಇದೆ ಇದೆ ಅಂದರೆ ಇದೆ ಅಷ್ಟೇ ಅಶಕ್ತವಾಗಿದೆ ಕೋಳಿ ಇತಿ ಶಬ್ದ ನಿರ್ಣಯ